धर्मस्य, ಯ ಚ ಧರ್ಮಸ್ಯವಧರ್ಮಸ್ವರೂ ಅವತಾರರಿಷ್ಟಾಯ ವಸುದೆ ವಸುತಾರುರಮರ್ದಗೀಪರಂದ ವಂದೇ ಜಗದು ವ್ಯಾಷ್ಠನಾರೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಾತೋಧಿ ಪಾರ್ಥ ಪ್ರತಿಬೋಧಿ ಭಗವತ ಸ್ವೇನ ಗ್ರಿತ್ತುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣ ಭಗವತೀ ಅಷ್ಟೀ ಅಂಬ ಅನುಸಂದ ಭವದ್ಗೀತೆ ಭವದ್ವಿಣಿ ಹಿಂದೆ ನಾನು ಮಾತನಾಡದೆರ ಕೇಳಿಸಿದ್ರೆ ಮುಂದೆ ಬರ್ಬೋದು ಇಲ್ಲಿಗೆ ಬನ್ನಿ ಇವರಲ್ಲಿ ನೋಡಿ ಎಷ್ಟು ಕುರ allongé ಇದೆ पुनः नम भेटीमता सतोषमता है ना, उंट ना हिंदे भगवदगीत शुरुआल भीष्म पर्वत ಗ್ರೀಷ್ಮ ಪರವದಲ್ಲಿ ಹೇಗೆ ಎರಡು ಸೇನೆಗಳು ಒಂದಕ್ಕೊಂದು ಎದುರು ಬದುರಾಗಿ ನಿಂತ್ಕೊಂಡಿದ್ವು ಅನ್ನೋದನ್ನು ಅದರ ಒಂದು ವಿವರಣೆಯನ್ನು ನಾವು ನೋಡಿದ್ದೆವು ಪುನಃ ಆ ವಿವರಣೆಗಳು ಈಗ ನಮ್ಮ ತಲೆಯಲ್ಲಿ ಉಳಿದಿರೋದಿಲ್ಲ ಅದು ಒಂದು ತಿಂಗಳ ಹಳತಾಗಿದೆ ಹೀಗಾಗಿ ಇನ್ನೊಮ್ಮೆ ಅದನ್ನ ಸಂಕ್ಷೇಪವಾಗಿ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ ಯುದ್ಧದ ವರ್ಣನೆಯನ್ನು ಮಾಡ್ತಾ ಇರತಕ್ಕಂತಹ ಸಂಜೆಯ ಧೃತರಾಷ್ಟ್ರ ಯಾವಾಗ ಸಂಜೆಯನಿಗೆ ಪ್ರಶ್ನೆಯನ್ನು ಹಾಕ್ತಾನೋ ನನ್ನ ಮಕ್ಕಳಿಗೂ ಹಾಗೂ ಪಾಂಡುವಿನ ಮಕ್ಕಳಿಗೂ ನಡೆದಂತಹ ಯುದ್ಧದಲ್ಲಿ ಏನೇನಾಯಿತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ಶುರು ಮಾಡ್ತಾ ತಾನು ನೋಡಿದ್ದನ್ನು ಧೃತರಾಷ್ಟ್ರನ ಮುಂದೆ ಮಂಡಿಸ್ತಾ ಸಂಜೆಯ ಇಲ್ಲಿ ಹೇಳ್ತಾ ಇದ್ದಾನೆ ಯಾವಾಗ ಎರಡೂ ಸೇನೆಗಳು ಎದುರು ಬದುರಾಗಿ ಒಂದಕ್ಕೊಂದು ಆಗ ನಿಮ್ಮ ಸೇನೆಯ ಮುಖ್ಯಸ್ಥನಾದಂತಹ ನಿಮ್ಮ ಮಗನಾದಂತಹ ದುರ್ಯೋಧನ ರಾಜನಾದಂತಹ ದುರ್ಯೋಧನ ತನ್ನ ಆಚಾರ್ಯರಾದಂತಹ ದ್ರೋಣರನ್ನು ಬಳಿ ಈ ರೀತಿಯಾದಂತಹ ಮಾತನ್ನು ಹೇಳ್ತಾನೆ ಅಂತ ಪಶ್ಯೈತಾಂ ಪಾಂಡುಪುತ್ರ ಆಚಾರ್ಯ ಮಹತೀಂ ಚಮು ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅನ್ನುವಂತಹ ಶ್ಲೋಕದಲ್ಲಿ ಯಾವ ಒಂದು ಸ್ವಾರಸ್ಯ ಇದೆ ಅನ್ನೋದನ್ನು ಕೂಡ ನಾನು ತಿಳಿಸಿದೆ ಬಹುಶಃ ನಿಮಗೆ ನೆನಪಿನಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಪಶ್ಯ ಏತ ಪಾಂಡುಪುತ್ರ ಆಚಾರ್ಯ ಅಂತ ಹಾಗೆ ಬಿಡಿಸೋದು ಮಹತೀಂ ಚಮೂಂ ವ್ಯೂಢಾಂ ಧ್ಪದಪುತ್ರೇಣ ತವ ಶಿಷ್ಯೇಣ ಧೀಮತ ಅನ್ನುವಂಥ ಯಾವ ರೀತಿಯಲ್ಲಿ ಬಿಡಿಸಿದ್ರೆ ಸ್ವಾರಸ್ಯ ಇರುತ್ತೋ ಆ ರೀತಿಯಲ್ಲಿ ಬಿಡಿಸಿದರೆ ಆಗ ನಮಗೆ ಆಗಿನ ಯುದ್ಧದ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಸ್ವರಸ್ಯ ಆ ಮನಃಸ್ಥಿತಿ ದುರ್ಯೋಧನನ ಮನಸ್ಥಿತಿ ಎಲ್ಲ ನಮ್ಗೆ ತಿಳಿತದೆ ದುರ್ಯೋಧನ ಹೇಳುವಂತಹ ಮಾತಿದು ಎಲೈ ಪಾಂಡುಪುತ್ರರ ಆಚಾರ್ಯರೇ ದ್ರೋಣಾಚಾರ್ಯರೇ ಪಾಂಡುಪುತ್ರರ ಆಚಾರ್ಯ ನಮ್ಮ ಆಚಾರ್ಯರಲ್ಲ ಅಂತ ಪಶ್ಯ ನೋಡಿರಿ ಏತಾಂ ಈ ಮಹತೀಂಚಮು ದೊಡ್ಡ ಸೇನೆಯನ್ನು ನೋಡಿರಿ ನಿಮ್ಮ ಪಾಂಡು ಪುತ್ರರ ನಿಮ್ಮ ಶಿಷ್ಯರಾದಂತಹ ಪಾಂಡು ಪುತ್ರರ ಮಹತ್ತಾದಂತಹ ಆ ಸೈನ್ಯವನ್ನು ನೋಡಿ ಎದುರುಗಡೆ ಅದರ ಪರಿಚಯವನ್ನು ನಾನು ಈಗ ಹೇಳ್ಕೊಡ್ತಾ ಹೇಳ್ತಾ ಇದ್ದೇನೆ ವ್ಯೂಹಾಕಾರದಲ್ಲಿ ರಚಿಸಲ್ಪಟ್ಟಂತಹ ಆ ಸೇನೆಯ ಒಂದು ಮಹತ್ವವನ್ನು ನಾನು ಹೇಳ್ತೇನೆ ಆ ಸೇನೆಯ ನಾಯಕನಾಗಿ ದಂಡನಾಯಕನಾಗಿ ಅವರು ಬುದ್ಧಿವಂತನಾದಂತಹ ದೃಷ್ಟದ್ಯುಮ್ನ ಅದು ಯಾರು ತವ ಶಿಷ್ಯೇಣ ಆ ದೃಷ್ಟದ್ಯುಮ್ನ ಕೂಡ ನಿಮ್ಮ ಶಿಷ್ಯ ಅಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ದುರ್ಯೋಧನ ಒಂಥರ ಮುಖಕ್ಕೆ ತಿಬಿದು ಹೇಳ್ತಾ ಹಾಗೆ ಯಾಕೆ ಅಂತ ಹೇಳಿದ್ರೆ ಮೊದಲನೆಯದಾಗಿ ದೃಪದ ನಿಮ್ಮ ವೈರಿ ಸ್ನೇಹಿತನಾದರೂ ನಂತರ ಬದ್ಧ ಇರಿಯಾದ ದ್ರುಪದ ಅವನು ನಿಮ್ಮ ಮೇಲಿನ ವೈರದಿಂದ ನಿಮ್ಮನ್ನು ಕೊಲ್ಲಿ ಕಂದೆ ಉಪಾಸನೆ ಮಾಡಿ ಆ ಅಗ್ನಿಯಿಂದ ಪುತ್ರನನ್ನ ಪುತ್ರಿಯನ್ನ ಪಡಿತಾನೆ ಅದರಲ್ಲಿ ಹುಟ್ಟಿದಂತಹ ಆ ಮಗ ಅವನೇ ದೃಷ್ಟದ್ಯೂನ ದೃಪದ ಪುತ್ರ ಅವನ ಧೀಮತ ಬುದ್ಧಿವಂತ ಅವನು ಅಂತಿಂತ ದಡ್ರನ್ನ ಅವ್ರು ನೇಮಿಸಿಲ್ಲ ಎಲ್ಲ ಯುದ್ಧಶಾಸ್ತ್ರದಲ್ಲಿ ನಿಪುಣ ಅವನು ಅದೇನೋ ಸರಿ ಆದರೆ ಆ ಯುದ್ಧಶಾಸ್ತ್ರವನ್ನು ಹೇಳ್ಕೊಟ್ಟವ್ರು ಯಾರು ಅಂದರೆ ನೀವೇ ಅವನು ಯಾವಾಗ ಕಲೀಲಿಕ್ಕೆ ಬನ್ನೋ ನೀವು ಹೇಳಿದ್ರಿ ನನಗೆ ಯಾವ ಪಾರ್ಶಾಲಿಟಿನೂ ಇಲ್ಲ ನಾನು ಇಂಪಾರ್ಶಿಯಲ್ಲು ಹೀಗಾಗಿ ನಾನು ಅವನಿಗೆ ಹೇಳ್ಕೊಡ್ತೇನೆ ಅಂತ ಈಗ ನೋಡಿ ನಿಮ್ಮ ಇಂಪಾರ್ಶ್ಯಾಲಿಟಿಯ ಯಾವ ಒಂದು ಏನೊಂದು ಧರ್ಮ ಇದೆಯೋ ಅದು ನಿಮ್ಮ ಮುಂದಗಡೆ ಎದುರುಗಡೆ ನಿಮ್ಮನ್ನು ಕೊಲ್ಲಕ್ಕಿ ಅಂತ ಎದುರುಗಡೆ ನಿಂತಿದೆ ನೋಡಿ ನೀವು ಮಾಡಿರೋ ಕೆಲಸ ಇದು ಅಂತ ಒಂದು ಪಾಂಡು ಪುತ್ರರು ಅವರು ನಿಮ್ಮ ಕೆಳಗೆ ಶಸ್ತ್ರವಿದ್ಯೆಯನ್ನು ಕಲ್ತಿದ್ದು ನಿಮ್ಮ ನೀವು ಮಾಡಿದಂತಹ ಕೆಲಸವೇ ಇನ್ನೊಂದು ಅವರ ದಂಡನಾಯಕನಾದಂತಹ ಅದೃಷ್ಟದ್ಯುನ್ನ ಅವನನ್ನು ಕೂಡ ಎಲ್ಲ ಯುದ್ಧ ವಿದ್ಯೆಯಲ್ಲಿ ಪರಿಣಿತನನ್ನಾಗಿ ಮಾಡಿದ್ದು ಕೂಡ ನಿಮ್ಮ ಕೆಲಸವೇ ನಿಮ್ಮ ಪ್ರಾರಬ್ಧ ಕರ್ಮ ನಿಮ್ಮ ಎದುರುಗಡೆ ನಿಂತಿದೆ ನೋಡಿ ಅಂತ ಹಾಗೆ ಹೇಳಿದ ಮೇಲೆ ಈಗ ಆ ಒಂದು ಸೈನ್ಯದ ಸಂಕ್ಷೇಪ ಒಂದು ವೃತ್ತಾಂತವನ್ನು ಹೇಳ್ತಾನೆ ಯಾಕೆ ಸಂಕ್ಷೇಪವಾಗಿ ಅವನು ಹೇಳ್ತಾನೆ ಅಂತ ಹೇಳಿದ್ರೆ ಹಿಂದೆಯೇ ಸೇನೋದ್ಯೋಗ ಪರ್ವದಲ್ಲಿಯೇ ತಮ್ಮ ಸೇನೆಯಲ್ಲಿ ಇರತಕ್ಕಂತಹ ಎಲ್ಲ ಯೋಧರ ಒಂದು ಪರಿಚಯ ಹಾಗೂ ಪಾಂಡವರ ಪಕ್ಷದಲ್ಲಿ ಇರತಕ್ಕಂತಹ ಎಲ್ಲ ಯೋಧರ ಪರಿಚಯ ಅವನಿಗೆ ಆಗಿರ್ತದೆ ಆದರೂ ಇಲ್ಲಿ ಮುಖ್ಯವಾಗಿ ಯುದ್ಧ ಆಗುವುದಕ್ಕಿಂತ ಮುಂಚೆ ಒಂದು ಫಾರ್ಮ್ಯಾಲಿಟಿ ಅಂತ ನಾವೇನು ಹೇಳ್ತೇವಿಯೋ ಆ ಒಂದು ಫಾರ್ಮ್ಯಾಲಿಟಿಗೋಸ್ಕರ ಇಲ್ಲಿ ಅಂತಹ ಕೆಲವು ಶೂರರ ಹೆಸರನ್ನು ಇವನು ಹೇಳ್ತಾ ಇದ್ದಾನೆ ಆ ಹೇಳುವಾಗಲೂ ಕೂಡ ಅದು ಏನು ಸ್ವಾರಸ್ಯವಿದೆ ಅಂತ ಹೇಳಿದ್ರೆ ಇವನು ಹೇಳ್ತಕ್ಕಂತಹ ಪಾಂಡವರ ಹೆಸರುಗಳು ಪಟ್ಟಿಯಲ್ಲಿ ದೊಡ್ಡದಾಗಿದೆ ಪಾಂಡವ ಮಹಾರಥ ಅತಿರಥರ ಪಟ್ಟಿ ದೊಡ್ಡದಾಗಿದೆ ಹನುಮಂತನ ಬಾಲಕ್ಕಿಂತಲೂ ದೊಡ್ಡದಾಗಿದೆ ಆದರೆ ತನ್ನ ಪಕ್ಷದಲ್ಲಿ ಸೈನ್ಯದಲ್ಲಿ ಇರ್ತಕ್ಕಂತಹ ಅಥಿರಥ ಮಹಾರಥರ ಪಟ್ಟಿ ಚೋಟುದ್ದ ಇದೆ ಹೀಗೆ ತನಗೆ ಗೊತ್ತಿಲ್ಲದಂತೆಯೇ ತನ್ನ ಒಂದು ಬಲದ ಮೇಲೆ ಇರ್ತಕ್ಕಂತಹ ಅವಿಶ್ವಾಸವನ್ನು ಇಲ್ಲಿ ದ್ರೋಣಾಚಾರ್ಯದ ಮುಂದೆ ಹೇಳ್ಬಿಡ್ತಾನೆ ಅದರಲ್ಲಿ ಗೊತ್ತಾಗ್ತದೆ ಅತ್ರ ಶೂರಾಹ ಮಹೇಶ್ವಾಸಾಹ ಅತ್ರ ಅಂದರೆ ಈ ಪಾಂಡವರ ಸೈನ್ಯದಲ್ಲಿ ಶೂರಾಹ ಅನೇಕ ಶೂರರು ಮಹೇಶ್ವಾಸಾಹ ಮಹಾಬಿಲ್ಲುಗಾರರು ಅವರಿದ್ದಾರೆ ಅವರೆಂಥವರು ಅಂತ ಹೇಳಿದ್ರೆ ಭೀಮಾರ್ಜುನ ಸಮಾಯುಧಿ ಯುಧಿ ಅಂದರೆ ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನನಿಗೆ ಸಮಾನರಾದಂತಹ ಅನೇಕ ವೀರರು ಶೂರರು ಎಲ್ಲಿದ್ದಾರೆ ಕೇಳಿ ಅವರು ಯುಯುಧಾನ ಸತ್ಯಕ್ಕೆ ಶ್ರೀಕೃಷ್ಣನ ಪರಮಸ್ನೇಹಿತನಾದಂತಹ ಯುಯುಧಾನ ಎಲ್ಲಿದ್ದಾನೆ ಅವ್ನು ನೋಡಿ ನಂತರ ವಿರಾಟ ವಿರಾಟ ರಾಜ ಧ್ಪದಶ್ಚ ಮಹಾರಥ ದೃಪದ ಇದ್ದಾನೆ ಅಲ್ಲಿ ವಿರಾಟ ಧ್ರುಪದ ದೃಷ್ಟಕೇತು ಚೇಕಿತಾನ ಕಾಶೀರಾಜ್ಚ ವೀರ್ಯವಾನ್ ದೃಷ್ಟಕೇತು ಮತ್ತು ಚೇಕಿತಾನ ಅವರಿಬ್ರು ಮಹಾಶಿವರು ಚೇದಿಯ ರಾಜ ದೃಷ್ಟಕೇತು ರಾಜಕುಮಾರ ಪ್ರಿನ್ಸ್ ಆಫ್ ಚೇದಿ ಒಂದು ಸಣ್ಣ ಒಂದು ರಾಜ್ಯ ಅವ್ರ ದೇಶ ಅಂತ ಹೇಳ್ತಾರೆ ನಾವು ಈಗಿನ ಮ್ಯಾಪ್ ನೋಡಿದರೆ ಈಗಿನ ಮ್ಯಾಪ್ನಲ್ಲಿ ಛೇದಿ ನೋಡಿದರೆ ಅಲ್ಲಿ ಸಣ್ಣದಾಗಿ ನಮ್ಗೆ ಕಾಣಿಸ್ತಾರೆ ಆದರೆ ಅವರಿಗೆ ಅದೇ ಒಂದು ದೊಡ್ಡ ದೇಶ ಛೇದಿ ಆ ಛೇದಿ ದೇಶಕ್ಕೆ ರಾಜಕುಮಾರ ದೃಷ್ಟಕ್ಕೆ ಇದು ಹಾಗೆಯೇ ಚೇಕಿತಾಣ ಚೇಕಾನ ಅಂತಕ್ಕಂಥವನು ಇವನು ಬೃಷ್ಟಿವಂಶದ ಒಬ್ಬ ರಾಜಕುಮಾರ ಈತ ಕೊನೆಗೆ ದುರ್ಯೋಧನಿಂದ ಕೊಲ್ಲಲ್ಪಡ್ತಾನೆ ಈ ದೃಷ್ಟಕೇತು ದ್ರೋಣನಿಂದ ಕೊಲ್ಲಲ್ಪಡ್ತಾನೆ ಇಬ್ಬರು ಮಹಾಶೂರರು ಕಾಶಿರಾಜಶ್ಚ ವೀರ್ಯವಾ ಕಾಶಿರಾಜ ಇನ್ಯಾರೂ ಅಲ್ಲ ಭೀಮನ ಮಾವ ಈ ಭೀಮನಿಗೆ ಒಲಭೆ ಅನ್ನುವಂತಹ ಇನ್ನೊಬ್ಳು ಹೆಂಡತಿ ಅವಳಲ್ಲಿ ಭೀಮನಿಗೆ ಸರ್ವಗ ಅನ್ನುವಂತಹ ಒಬ್ಬ ಮಗ ಕೂಡ ಇರ್ತಾನೆ ಈ ಕಾಶಿರಾಜ ಭೀಮನ ಮಾವ ಅವನು ಮಹಾಶೂರ ಅಂತಹ ವೀರ್ಯವಾನ್ ವಂತನಾದಂತಹ ಕಾಶಿರಾಜ ಆ ಸೈನ್ಯದಲ್ಲಿ ಇದ್ದಾನೆ ಪುರುಜಿತ್ ಕುಂತಿ ಭೋಜಶ್ಚ ನರಪುಂಗವ ಇನ್ನು ಕುಂತಿಭೋಜ ಮತ್ತು ಗುರುಜಿತ್ ಇವರಿಬ್ಬರೂ ಕೂಡ ಅಲ್ಲಿ ಎರಡು ನಾನು ಕಳೆದ ಇದರಲ್ಲಿ ಹೇಳ್ದ ಹಾಗೆ ಎರಡು ರೀತಿಯ ಪಾಠ ಕೂಡ ಇಲ್ಲಿ ಮಹಾಭಾರತದಲ್ಲಿದೆ ಒಂದು ಈ ಕುಂತಿ ಭೋಜನಿಗೆ ಕುರುಜಿತ್ ಅನ್ನುವಂತಹ ಇನ್ನೊಂದು ಹೆಸರಿತ್ತೆ ಹೆಸರಿತ್ತು ಅನ್ನುವಂತಹ ಒಂದು ಸಂಗತಿ ಇನ್ನೊಂದು ಕುರುಜಿತ್ ಬೇರೆ ಕುಂತಿ ಭೋಜ ಬೇರೆ ಇವರಿಬ್ರು ಕೂಡ ಅರ್ಜುನ ಸೋದರಮಾವರು ಅನ್ನುವಂತಹ ಒಂದು ನಮಗೆ ಒಂದು ಇನ್ಫಾರ್ಮೇಶನ್ನು ಮಹಾಭಾರತದಲ್ಲಿ ಸಿಗುತ್ತೆ ಎರಡು ಕಡೆ ಸಿಗುತ್ತೆ ಇವರಿಬ್ಬರೂ ಕೂಡ ಮಹಾಶೂರರು ಕುಂತಿಯ ಸಹೋದರರು ಹಾಗೆ ಶೈಬ್ಯಷ್ಟ ನರಪುಂಗವ ಶೈಬ್ಯ ಅಂದರೆ ಶಿಬಿ ಅನ್ನುವಂತಹ ಒಂದು ಸಣ್ಣ ಜನಾಂಗ ಆ ಶಿಬಿ ಅನ್ನುವಂತಹ ಜನಾಂಗಕ್ಕೆ ಆ ಗೋವಸನ ಅನ್ನುವಂತಹ ಒಬ್ಬ ರಾಜ ಆ ಗೋವಸನ ಇನ್ಯಾರೂ ಅಲ್ಲ ಯುಧಿಷ್ಠಿರನ ಹೆಣ್ಣು ಕೊಟ್ಟಂತಹ ಮಾವು ಇವನ ಮಗಳು ದೇವಿಕಾ ಯುದಿಷ್ಠಿರನ ಪತ್ನಿ ನಾನು ಆಗಲೇ ಹೇಳದಂತೆ ಕ್ಷತ್ರಿಯರು ಕೇವಲ ಒಂದೇ ವಿವಾಹಕ್ಕೆ ಸೀಮಿತವಾಗಿರಲಿಲ್ಲ ಅವರು ತಮ್ಮ ಸಂಬಂಧವನ್ನ ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಅನೇಕ ಕಡೆ ಸಂಬಂಧವನ್ನು ವೈವಾಹಿಕ ಸಂಬಂಧವನ್ನು ಬಿಡಿಸ್ತಾ ಇದ್ರು ಅಂತ ನಮ್ಗೆ ತಿಳಿದು ಬರುತ್ತೆ ಇಲ್ಲಿ ಈ ಶೈಬ್ಯ ನರಪುಂಗವನಾದಂತಹ ಮನುಷ್ಯಶ್ರೇಷ್ಠನಾದಂತಹ ಈ ಶೈಬ್ಯ ಯುಧಿಷ್ಠಿರನ ಮಾವ ಹಾಗೆ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಇವರಿಬ್ರು ಕೂಡ ಪಾಂಚಾಲ ವೀರರು ಪಾಂಚಾಲ ದೇಶದವರು ಈ ಅರ್ಜುನನ ರಥಕ್ಕೆ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಕೃಷ್ಣ ಮತ್ತು ಈ ಅರ್ಜುನನ ಎರಡು ರಥಗಳು ಆ ಒಂದು ರಥಕ್ಕೆ ಇರ್ತಕ್ಕಂತಹ ಎರಡು ಗಾಲಿ ಏನಿದೆ ಚಕ್ರ ಬಲ ಚಕ್ರ ಹಾಗೂ ಎಡಚಕ್ರ ಆ ಎರಡು ಚಕ್ರಗಳನ್ನು ರಕ್ಷಿಸ್ತಕ್ಕಂತಹ ವೀರವೇ ಈ ಯುದನ್ಯು ಮತ್ತು ಉತ್ತಮ ಊಜ ಉತ್ತಮ ಊಜ ಅಂತಕ್ಕಂಥವನು ಬಲಚಕ್ರವನ್ನು ಬಲಗಡೆ ಇರತಕ್ಕಂತಹ ಚಕ್ರವನ್ನು ರಕ್ಷಿಸ್ತಾ ಇದ್ದ ಹಾಗೆಯೇ ಈ ಯುದ್ಧಾಮನ್ಯು ಅಂತಕ್ಕಂಥವನು ಎಡಚಕ್ರವನ್ನು ಚಕ್ರವನ್ನ ಇದ್ದ ಕೊನೆಯಲ್ಲಿ ಇವರಿಬ್ಬರೂ ಕೂಡ ಇಡೀ ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ವೀರತನದಿಂದ ಹೋರಾಡಿ ಸಾಯೋದಿಲ್ಲ ಆದರೆ ಕೊನೆಯಲ್ಲಿ ಯುದ್ಧದ ಅಂತ್ಯದಲ್ಲಿ ಯಾವಾಗ ದುರ್ಯೋಧನ ಬಿದ್ದು ಹೋಗ್ತಾನ ಆವಾಗ ಪ್ರತಿಜ್ಞೆ ಮಾಡ್ತಾನ ನಾನು ಪಾಂಡವನ ಸರ್ವನಾಶ ಮಾಡ್ತೇನೆ ಅಂತ ಹೇಳಿ ಕೃಪಾ ಅಶ್ವತ್ಥಾಮ ಎಲ್ಲ ರಾತ್ರೋರಾತ್ರಿ ಪಾಂಡವರ ಆ ಒಂದು ಡೇರೆಗೆ ಹೋಗಿ ಪಾಂಡವರ ಮಕ್ಕಳನ್ನ ಕೊಲ್ಲುವಂತಹ ಸಮಯದಲ್ಲಿ ಇವರಿಬ್ಬರು ಕೂಡ ಎದ್ದು ಅಲ್ಲಿ ವಿರೋಧಿಸ್ತಾರೆ ಆಗ ಅಶ್ವತ್ಥಾಮದಿಂದ ಇವರಿಬ್ಬರು ಕೂಡ ಹತರಾಗ್ತಾರೆ ಆ ರಾತ್ರಿ ಉತ್ತಮ ಮತ್ತು ಯುಧಾಮನ ಹಾಗೆಯೇ ಸೌಭದ್ರ ಅಂದರೆ ಸುಭದ್ರೆಯ ಪುತ್ರ ಅಭಿಮನ್ಯು ದ್ರೌಪದೇ ಯಾಸ್ ಈ ದ್ರೌಪದಿಗೆ ಇರತಕ್ಕಂತಹ ಈ ಐದು ಜನ ಯಾವ ಈ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವರಿಗೆ ಇರ್ತಕ್ಕಂತಹ ಯಾವ ಪ್ರತಿಬಿಂಧ್ಯಾದಿಗಳು ಇದ್ದಾರೋ ಪ್ರತಿಬಿಂಧ್ಯಾ ಸುತಸೋಮ ಶ್ರುತಕರ್ಮ ಶತಾನೀಕ ಮತ್ತು ಶ್ರುತ ಈ ಐದು ಜನ ಇವರು ಕೊನೆಯಲ್ಲಿ ಅಶ್ವತ್ಥಾಮನಿಂದ ಕೊಲ್ಲಲ್ಪಡ್ತಾರೆ ಅಲ್ಲಿ ತನಕ ಇವರು ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ಶೌರ್ಯದಿಂದ ಹೋರಾಡ್ತಾರೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ದ್ರೌಪದಿಯಾಶ್ಚ ಸರ್ವ ಏವ ಮಹಾರಥ ಎಲ್ಲರೂ ಕೂಡ ಮಹಾರಥರೇ ಅಲ್ಲಿ ರಥಿಗಳು ಅಂತ ಇಲ್ವೇ ಇಲ್ಲ ಎಲ್ಲ ಮಹಾರಥಿಗಳೇ ಇನ್ನೇನು ಹೇಳ್ತೀಯ ನೋಡಿ ಎಷ್ಟು ಹೆಸರನ್ನ ಇಲ್ಲಿ ಹೇಳಿದಾನೆ ಯುಧಾನ ವಿರಾಟ ದ್ರೌಪದ ಧೃಷ್ಟಕೇತು ಚೇಕಿತಾನ ಕಾಶಿರಾಜ ಆಮೇಲೆ ಗುರುಜಿತ್ ಕುಂತಿಭೋಜ ಶೈಬ್ಯ ಯುಧಾಮನ್ಯ ಆಮೇಲೆ ಉತ್ತಮೌಜ ಸೌಭದ್ರ ಪುನಃ ಇನ್ನೊಂದು ಐದು ಐದು ಜನ ಹದಿನೇಳು ಹದಿನೆಂಟು ಜನ ಹಾಗೆಯೇ ನಂತರ ತಮ್ಮ ಸೈನ್ಯದ ಒಂದು ಕತೆಯನ್ನು ಹೇಳ್ತಾ ಬರುವಾಗ ಒಂದು ಮುಖ ಸಣ್ಣದಾಗುತ್ತೆ ಅಸ್ಮಾಕಂತು ಇತ್ತು ಅನ್ನುವಂತಹ ಒಂದು ಪದಕ್ಕೆ ಇರತಕ್ಕಂಥ ವೈಚಿತ್ರ್ಯ ಅದರ ಒಂದು ವಿಶಿಷ್ಟತೆಯೇ ಬೇರೆ ನಮ್ಮದ ಅನ್ನುವಂತಹ ಒಂದು ಧಾಟಿ ನಮ್ಮದ ನೀವು ಹೇಳಲೇಬೇಕಾಗಿಲ್ಲ ನೋಡಿ ನಿಮ್ಮ ಎದುರುಗಡೆನೆ ಇದೆ ಅದನ್ನ ನಾನು ನಿಮಗೆ ಕೇವಲ ಹೆಸರಿಗೋಸ್ಕರ ತಿಳಿಸ್ತಾ ಅಂತ ಅಂದರೆ ಯಾವುದೋ ಕೆಲಸಕ್ಕೆ ಬಾರೋದಿಲ್ಲ ಅಂತ ನಾಯಕ ಮಮ ಸೈನ್ಯಸ್ಯನ್ಯಾರ್ಥನ್ ತಾನು ಬ್ರವೀಮಿದೆ ಕೇವಲ ಹೆಸರಿಗೋಸ್ಕರ ಅವರನ್ನ ನಿಮ್ಮ ಮುಂದೆ ನಾನೀಗ ಬರ್ತೇನೆ ಭವ ನೀವಂತೂ ಇದ್ದೇ ನನ್ನ ಎದುರುಗಡೆ ಅಂದರೆ ಬ್ರಾಹ್ಮಣರು ಕೆಲಸಕ್ಕೆ ಬರೋದಿಲ್ಲ ಏನೋ ಯುದ್ಧ ವಿದ್ಯೆ ಗೊತ್ತಿದೆ ಶಸ್ತ್ರಾಭ್ಯಾಸ ಎಲ್ಲ ನೀವು ಹೇಳ್ಕೊಟ್ಟಿದ್ದೀರ ನಮ್ಮ ಗುರುಗಳು ಅನ್ನುವಂತಹ ಶ್ರದ್ಧೆ ಇದೆ ಭಕ್ತಿ ಇದೆ ಆದರೆ ನೀವು ಬ್ರಾಹ್ಮಣರು ಯಾವಾಗ ಈ ವೇದ ಪಾರಾಯಣ ಮಾಡಬೇಕು ಅಂತ ಹೇಳಿ ಮನಸ್ಸಾಗುತ್ತೋ ಯುದ್ಧ ಬಿಟ್ಬಿಟ್ಟು ಹೊರಟೋಗಿ ಒಂದು ಕಡೆ ಕೂತ್ಕೊಂಡು ವೇದ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ನನ್ನ ಕತೆ ಹೋಯ್ತು ಹಾಗೆಯೇ ಭೀಷ್ಮಶ್ಚ ಇನ್ನು ಭೀಷ್ಮರೋ ಒಪ್ತೇನೆ ಅವರು ಮಹಾರಥಿಗಳು ತಮ್ಮ ಗುರುಗಳನ್ನೇ ಮಣಿಸಿದವರು ಹಾಗೆಯೇ ದೇವತೆಗಳಿಗೆ ಯುದ್ಧ ಮಾಡಿದವರು ಭೀಷ್ಮ ಪ್ರತಿಜ್ಞೆ ಮಾಡಿದವರು ಆದರೆ ವಯಸ್ಸು ಅಂತಕ್ಕಂಥವ್ರೂ ಎಲ್ಲರಿಗೂ ಕೂಡ ಒಂದು ಬ್ರೇಕನ್ನು ಹಾಕಿಯೇ ಹಾಕುತ್ತಲ್ವೇ ಹಾಗೆಯೇ ನಮ್ಮ ಭೀಷ್ಮರು ಇದ್ದಾರೆ ಭೀಷ್ಮಶ್ಚ ಆಮೇಲೆ ಪುನಃ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮುಂದಿನ ಹೆಸರು ಬರುತ್ತಲ್ಲ ಈ ಹಿಂದಿನ ಹೆಸರಿಗೂ ಮುಂದಿನ ಹೆಸರಿಗೂ ತಿಕ್ಕಲಾಟ ಶುರುವಾಗಿದೆ ಅದು ಮುಂಚೆ ಕರ್ಣಶ್ಚ ಕರ್ಣ ಇಡೀ ಮಹಾಭಾರತದಲ್ಲಿ ಅವನು ಅನುಸರಿಸಿಕೊಂಡು ಬಂದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ದುರ್ಯೋಧನ ಕರ್ಣ ಕರ್ಣ ಏನೇನು ಸಲಹೆಯನ್ನು ಕೊಡ್ತಾ ಇದ್ನೋ ಶಕುನಿಯ ಸಲಹೆಯನ್ನು ಕೂಡ ಇವನು ಧಿಕ್ಕರಿಸಿರ್ಬೋದು ಯಾರು ದುರ್ಯೋಧನ ಆದರೆ ಕರ್ಣನ ಸಲಹೆಯನ್ನು ಅವನು ಯಾವತ್ತೂ ಧಿಕ್ಕರಿಸಿದೆ ಯಾಕೆ ಕರ್ಣ ಅವನಿಗೆ ಅವನ ಒಂದು ಗುಣಕ್ಕೆ ಉಚಿತವಾದಂತಹ ಸಲಹೆಯನ್ನೇ ಕೊಡ್ತಾ ಇದ್ದ ಅವನು ಕೊಲ್ಲು ಅಂತಲೇ ಹೇಳ್ತಾ ಇದ್ದೆ ಅವ್ರತು ಯಾರನ್ನು ಉಳಿಸು ಅಂತ ಹೇಳ್ತಾ ಇದ್ವಿ ಅಥವಾ ದ್ರೌಪದಿನ ಎಳ್ಕೊಂಡ್ಬಾ ಅಂತ ಹೇಳ್ತಾ ಇದ್ದೆ ಹೊರತು ದ್ರೌಪದಿಗೆ ಮರ್ಯಾದೆ ಮಾಡು ಅಂತ ಹೇಳ್ತಾ ಇರಲಿ ನಮಗೆ ಯಾವುದು ಉಚಿತವಾಗಿ ಬೇಕಾಗಿರುತ್ತೋ ವೈದ್ಯರು ಹೇಳಿದ್ದೋದೇ ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಅಂತಹ ಸಲಹೆಯನ್ನೇ ಕರಣ ಮುಂಚಿನ ಕೂಡ ಈ ದುರ್ಯೋಧನಿಗೆ ನೀಡ್ತಾ ಬಂದಿದ್ದರಿಂದ ದುರ್ಯೋಧನಿಗೆ ಇವನಂತಹ ಒಬ್ಬ ಸ್ನೇಹಿತ ಇನ್ನು ಸಿಕ್ಕಿರಲಿಲ್ಲ ಮುಂದೆ ಸಿಕ್ಕುವುದೂ ಇಲ್ಲ ಹಾಗೆಯೇ ಕರ್ಣನು ಕೂಡ ಅತ್ಯಂತ ನಿಷ್ಠಾವಂತ ಸ್ವಯಂ ಭಗವಂತ ಬಂದು ಸ್ವಯಂ ತಾಯಿ ಬಂದು ತನ್ನ ಜನ್ಮದ ರಹಸ್ಯವನ್ನು ತಿಳಿಸಿದಾಗಲೂ ಕೂಡ ಹಾಗೆಯೇ ಇಂದ್ರ ಬಂದು ಅವ್ನು ಬರೋಕ್ಕಿಂತ ಮುಂಚೆಯೇ ಸೂರ್ಯ ಅವನ ತಂದೆ ಅವನಿಗೆ ಆ ರಹಸ್ಯವನ್ನು ಹೇಳಿದ್ರೂ ಕೂಡ ಮುಂದೆ ಇಂದ್ರ ಬರ್ತಾನೆ ನಿನ್ನ ಕವಚವನ್ನು ಕರ್ಣಕುಂಡಲವನ್ನು ಕೇಳ್ತಾನೆ ಕೊಡಬೇಡ ಅದು ಕೊಟ್ಟಿಯೋ ನೀನು ಅಭೇದ್ಯನಾಗದಾರೆ ನಿನ್ನನ್ನು ಯುದ್ಧದಲ್ಲಿ ನಾಶ ಮಾಡಬಹುದು ಅಂತ ಅಷ್ಟು ಎಚ್ಚರಿಕೆ ಕೊಟ್ಟಾಗಲೂ ಕೂಡ ಅವನ ಆ ದಾನ ಬುದ್ಧಿ ಅಂತಕ್ಕಂಥದ್ದು ಇದಾಗಲಿಲ್ಲ ಕೊಟ್ಬಿಟ್ಟ ಆದರೆ ಯಾವಾಗ ದುರ್ಯೋಧನಿಂದ ಬೇರೆ ಆಗು ಅನ್ನುವಂತಹ ಸಲಹೆಯನ್ನು ಕುಂತಿ ನೀಡ್ತಾಳೋ ಸ್ವಯಂ ಭಗವಂತ ನೀಡ್ತಾನೋ ಆಗ ಒಲ್ಲೆ ಅಂತ ನೀವಲ್ಲ ಎಲ್ಲಿದ್ರಿ ನೀವಲ್ಲ ನನಗೆ ಬೇಕಾದಂತಹ ಸಮಯದಲ್ಲಿ ನೀವು ಎಲ್ಲಿದ್ರಿ ನಾನೊಬ್ಬ ಎಕ್ಕಶ್ಚಿತ್ ಸೂತಪುತ್ರನಾಗಿದ್ದಾಗ ನನಗೆ ಒಂದು ಸ್ಥಾನಮಾನವನ್ನು ನನಗೆ ಒಂದು ರಾಜ್ಯದ ರಾಜ್ಯಭಾರವನ್ನು ಕೊಟ್ಟು ಎಲ್ಲ ರೀತಿಯ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂತಹ ಈ ದುರ್ಯೋಧನೆಯಲ್ಲಿ ನನ್ನನ್ನು ಧಿಕ್ಕರಿಸಿದಂತಹ ಈ ಪಾಂಡವರಿದ್ರು ಅಂತ ಹೇಳ್ಬಿಡ್ತಾನೆ ಇಲ್ಲ ಅಂದ್ಬಿಡ್ತಾನೆ ಅಂತಹ ಕರ್ಣ ಈ ಕರ್ಣ ಏನಾಗತ್ತೆ ಯಾಕೆ ಇಲ್ಲಿ ಕರ್ಣವನ್ ಕೂಡ ಮುಖ್ಯವಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದನೆಯದಾಗಿ ಈ ಕರ್ಣನೂ ಕೂಡ ನಾನು ಹಿಂದಿನ ಒಂದು ಇದರಲ್ಲಿ ಹೇಳಿದ ಹಾಗೆ ಅವನ ಹನ್ನೊಂದು ಅಕ್ಷೋಹಿಣಿ ಸೈನ್ಯದ ನಾಯಕರನ್ನು ಇಲೇ ಹೆಸರಿಸ್ತಾನೆ ಮಹಾಭಾರತದೊಂದು ಕಡೆ ಬರುತ್ತೆ ಅದು ಈ ರೀತಿ ಇದೆ ಪೃಥಕ್ ಅಕ್ಷೋಹಿಣೀನಾಣೇತೃ ನರಸತ್ತವಾನ್ ವಿಧಿವನ್ ಪೂರ್ವ ಆನೀಯ ಪಾರ್ಥಿವಾನ್ ಅಭ್ಯಶೇಚೇ ಅವನು ಹನ್ನೊಂದು ಜನರಿಗೆ ಆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಸೈನ್ಯದ ಸೇನಾಧಿಪತ್ಯವನ್ನು ಕೊಟ್ಟು ಅಭಿಷೇಕವನ್ನು ಮಾಡ್ತಾನೆ ನೀವು ದಂಡನಾಯಕರು ಈ ಸೇನಿಯನ್ನ ನಡೆಸ್ತೀರಾ ಈ ಅಕ್ಷಿಣಿಣಿ ಸೇನಿಯನ್ನ ಅವುಗಳು ನಿಮ್ಮ ಮಾತನ್ನ ಕೇಳ್ತವೆ ಅಂತ ಅಭಿಷೇಕವನ್ನು ಮಾಡ್ತಾನೆ ಯಾರ್ಯಾರು ಅಂದರೆ ಕೃಪ ಕೃಪಂಚ ದ್ರೋಣಂಚ ಶಲ್ಯಂಚ ಮದ್ರ ದೇಶದ ಶಲ್ಯ ಸೈಂಧವಂಚ ಸಿಂಧು ದೇಶದ ದೊರೆಯಾದಂತಹ ಜಯದ್ರಥ ಸೈಂಧವಂಚ ಜಯದ್ರಥಂ ಸುದಕ್ಷಿಣ ಅಂತಕ್ಕಂತಹ ಒಬ್ಬ ರಾಜ ಸುದಕ್ಷಿಣಂಚ ಕಾಂಬೋಜಂ ಕಾಂಬೋಜ ದೇಶದ ಸುಧಕ್ಷಿಣ ಅನ್ನುವಂತಹ ರಾಜ ಕೃತವರ್ಮಣಂಚ ಇದೇ ವೃಷ್ಣಿವಂಶದ ಯಾದವ ವಂಶದ ಕೃಷ್ಣದ್ವೇಷಿಯಾದಂತಹ ಕೃತವರ್ಮ ಮಹಾಪರಾಕ್ರಮಿಯಾದ ಕೃತವರ್ಮ ಅವನು ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತಾನೆ ಕೌರವರ ಕಡೆ ಕೃತವರ್ಮ ದ್ರೋಣಪುತ್ರಂಚ ಅಶ್ವತ್ಥಾಮ ದ್ರೋಣಪುತ್ರಂಚ ಕರ್ಣಂಚ ಕರ್ಣ ಭೂರಿಶ್ರವಸ ನೀವಚ ಸೌಮದತ್ತಿ ಸೌಮದತ್ತಿ ಅಂತ ಮುಂದೆ ಅವನು ಹೇಳಲಿದ್ದಾನೆ ಎರಡನೇ ಸಾಲಿನಲ್ಲಿ ಈ ಸೌಮದತ್ತಿ ಅಂದರೆ ಸೋಮದತ್ತನ ಮೂರು ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಭೂರಿಶ್ರವಸ್ ಆ ಭೂರಿಶ್ರವಸ್ನಿಗೆ ಒಂದಾನೊಂದು ಅಕ್ಷೋಯಿಣಿ ಸೈನ್ಯದ ಸೇನಾಧಿಪತ್ಯವನ್ನು ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡ್ತಾನೆ ಭೂರಿಶ್ವಸಮೇವ ಚಕುನಿಂ ಸೌಬಲಂ ಸುಬಲ ದೇಶದ ರಾಜನಾದಂತಹ ಶಕುನಿ ತನ್ನ ಸೋದರಮಾವ ಶೈವ ಬಾಲ್ಹೀಕಂ ಚ ಮಹಾಬಲಂ ಬಾಲ್ಹೀಕನನ್ನು ಕೂಡ ಪಟ್ಟಾಭಿಷೇಕನನ್ನಾಗಿ ಮಾಡಿ ಒಂದು ಅಕ್ಷೋಹಿಣಿ ಸೈನ್ಯವನ್ನೇ ಕೊಡ್ತಾನೆ ಹೀಗೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯರ ಈ ಸೇನಾಧಿಪತಿಗಳ ಹೆಸರನ್ನು ಅಲ್ಲಿ ದುಡಿಯೋದನ್ನು ಭೀಷ್ಮರ ಮುಂದೆ ಹೇಳ್ತಾನೆ ಈಗ ಇದೆಲ್ಲ ಆದಮೇಲೆ ಭೀಷ್ಮ ಪರ್ವಕ್ಕಿಂತ ಮುಂಚೆ ಪ್ರತಿಯೊಂದು ಮಹಾರಥಿಗಳ ಅತಿರಥಿಗಳ ರಥಿಗಳ ವರ್ಣನೆಯನ್ನು ಮಾಡಬೇಕಾಗಿರುತ್ತೆ ಸಾಮಾನ್ಯವಾಗಿ ಇಡೀ ಸೇನಿಯ ಒಬ್ಬ ದಂಡನಾಯಕ ಅಂತಕ್ಕಂಥವ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಇಡೀ ಸೇನೆಯನ್ನ ಎದುರುಗಡೆ ಕಲೆ ಹಾಕಿ ಆ ಇಡೀ ಸೈನ್ಯಕ್ಕೆ ವೀರೋಚಿತವಾದಂತಹ ಮಾತನ್ನು ಆಡಿ ಅವ್ರನ್ನ ಯುದ್ಧಕ್ಕೆ ಹುರಿದಂಬಿಸಬೇಕು ವಿಜಯಕ್ಕೆ ಇದು ಪದ್ಧತಿ ಪ್ರತಿಯೊಂದು ಯುದ್ಧಕ್ಕೆ ಆರಂಭಕ್ಕಿಂತ ಮುಂಚೆ ಇದು ಪದ್ಧತಿ ಸರಿ ಈ ಯುದ್ಧದಲ್ಲಿ ಮುಂಚೆ ಭೀಷ್ಮರನ್ನು ದುರ್ಯೋದನ್ನು ಬೇಡ್ಕೊಳ್ತಾನೆ ಬೇಡ್ಕೊಂಡು ನೀವು ಈಗ ಈ ಸೈನ್ಯದ ಮುಂದೆ ನಿಮ್ಮ ವಿರೋಚಿತವಾದಂತಹ ಮಾತನ್ನು ಆಡಿ ಅಂತ ಹೇಳ್ತಾನೆ ಭೀಶ್ವರು ಸರಿ ಮಾತನಾಡಬೇಕೋ ಬೇಡುವ ಈ ನನ್ನ ಸೈನ್ಯದಲ್ಲಿ ಮಹಾರಥಿಗಳ ಯಾರು ಅತಿರಥಿಗಳ ಯಾರು ರಥಿಗಳು ಯಾರು ಅನ್ನುವಂತಹ ತಾರತಮ್ಯವನ್ನು ಶುರು ಮಾಡ್ತಾರೆ ಅಂದರೆ ಈ ಮಹಾರಥಿ ಇವನು ಅತಿರಥಿ ಇವನು ರಥಿ ಹೀಗೆ ಹೇಳಿ ಶುರು ಮಾಡ್ತಾನೆ ಎಲ್ಲರ ಮಾತನ್ನು ಹೇಳ್ತಾ ಹೇಳ್ತಾ ಇವರು ಹೀಗೆ ಇವರು ಹಾಗೆ ಅವ್ರ ಹಾಗೆ ಇವರು ಅಂಥವ್ರನ್ನ ಮಣಿಸಿದವರು ಇವರು ಇಂಥವ್ರನ್ನ ಮಣಿಸ್ದವರು ಇವರೆಲ್ಲರೂ ಕೂಡ ನನಗೆ ಬಿಂಬಲವಾಗಿದ್ದಾರೆ ಅಂತ ಸುಮಾರು ಹೊತ್ತು ಮಾತನಾಡ್ತಾರೆ ಈ ಮಾತಿನಲ್ಲಿ ಒಂದೇ ಒಂದು ಮಾತು ಕೂಡ ಕರ್ಣನ ಬಗ್ಗೆ ಹೇಳುವುದೇ ಇಲ್ಲ ಭೀಷ್ಮ ಹೇಳುವುದೇ ಇಲ್ಲ ಬೇಕಂತೆ ಅದು ಹೇಗೆ ಅದು ಪರಮಾತ್ಮನ ಲೀಲೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಹೇಳುವುದೇ ಇಲ್ಲ ಎಲ್ಲ ಆಯಿತು ಭಾಷಣ ಎಲ್ಲ ಆಯಿತು ಎಲ್ಲರೂ ಇದ್ಮಾಡ್ತಾ ಇದ್ದಾರೆ ಆದರೆ ಕರ್ಣ ಮತ್ತು ಕರ್ಣನ ಯಾರು ಸ್ನೇಹಿತರಿದ್ದರೂ ಅವರೆಲ್ಲರಿಗೂ ಕೂಡ ಅತ್ಯಂತ ಕೋಪ ಒಳವಡಿಗೆ ಏನಿದು ನಮ್ಮ ಸ್ನೇಹಿತನ ಹೆಸರನ್ನ ಹೇಳಿಲ್ವಲ್ಲ ಅದು ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಆತ ದಂಡನಾಯಕ ದುರ್ಯೋಧನ ಆತ್ಮಿತ್ರ ಅವನ ಹೆಸರನ್ನು ಈ ಮುದುಕ ಒಂದು ಬಾರಿಯೂ ಹೇಳಲಿಲ್ವಲ್ಲ ಸರಿ ಕರ್ಣನಿಗೆ ಏನೋ ಒಂದು ಆಸೆ ಇತ್ತು ಸ್ಪೀಚ್ ಇನ್ನೂ ಮುಗಿದಿಲ್ವಲ್ಲ ಇನ್ನೂ ಮುಂದುವರೆಸ್ತಾರೆ ಬಹುಶಃ ಮುದುಕನಿಗೆ ಸ್ವಲ್ಪ ಹರಡು ಮರಳು ವಯಸ್ಸು ಆರುನೂರಾಗಿದೆ ಯಾರಿಗೇ ಆಗಲಿ ಮರು ಅನ್ನೋದು ಸಹಜ ಎಲ್ಲೋ ಮರ್ತೋಗಿರಬೇಕು ಕೊನೆಯೇನು ಹೇಳಿದ್ರು ಹೇಳಿರ್ಬೋದು ಅಂಥೇಳಿ ಕಾಯ್ತಾನೆ ಕಾಯ್ತಾನೆ ಕಾಯ್ತಾನೇ ಏನು ಮಾಡಿದರೂ ಕೂಡ ಕರ್ಣದ ಹೆಸರನ್ನೇ ಹೇಳು ಎಂಥದೇ ಇಲ್ಲ ಭೀಷ್ಮರು ಕೊನೆಗೆ ಕೋಪ ಬಂದ್ಬಿಡುತ್ತ ಇನ್ನು ಅವನು ಯಾಕೆಂದ್ರೆ ನಿಜವಾಗ್ಲೂ ಅವನು ಮಹಾರಥಿ ಅವನು ನಿಜವಾಗಲೂ ನಿಜವಾದ ಅರ್ಥದ ಮಹಾರಥಿ ಯಾರೂ ಕೂಡ ಅವನಿಗೆ ಸಾರ್ಟಿ ಇಲ್ಲ ಅಂತ ಮಹಾರಥಿ ಅರ್ಜುನಿಗೆ ಸಮಾನ ಅವನು ಆದರೆ ಭೀಷ್ಮರು ಹೇಳ್ತಾನೆ ಇಲ್ಲ ಹೇಳೇ ಇಲ್ಲ ಕೊನೆಯಲ್ಲಿ ಅವನಿಗೆ ಕೋಪ ಬಂದು ಕೊನೆಯಲ್ಲಿ ಎದ್ದು ನಿಂತು ತಾನೇ ಹೇಳ್ತಾನೆ ಏನಿದು ಸೇನಾಧಿಪತಿಗಳೇ ನನ್ನ ಹೆಸರನ್ನೇ ನೀವು ಹೇಳಿಲ್ವಲ್ಲ ಯಾಕೆ ಮರು ಉಂಟಾಯಿತು ನಿಮಗೆ ಅಂತ ಅವ್ಹೇಳು ಮಾಡ್ತಾನೆ ಭೀಶ್ವರ್ ಹೇಳ್ತಾರೆ ನೀನೆಂತಹ ಸೈನಿಕನಯ್ಯ ನೀನು ಒಂದು ಅರ್ಧರಥಿಯು ಅಲ್ಲ ಅಂದ್ಬಿಡ್ತಾನೆ ಮೊದಲಿಂದಲೂ ಕೂಡ ಭೀಷ್ಮಾಚಾರ್ಯರು ಆ ಸಭೆಯಲ್ಲಿದ್ದಾಗಲೂ ಕೂಡ ಕರ್ಣನ ಈ ಕುಹಕದ ಮಾತುಗಳಿಗೆ ಪ್ರತಿಯುತ್ತರವನ್ನು ನೀಡಿದ್ದನ್ನ ನಾವು ಮಹಾಭಾರತದಲ್ಲಿ ನೋಡ್ತೇವೆ ಅವ್ರಿಗೆ ಗೊತ್ತಿತ್ತು ಎದುರುತ್ರ ಕೊಡದೆ ಅವ್ರಿದ್ದು ಸುಮ್ಮನೆ ಇದ್ರೂ ಕೂಡ ಅವ್ರಿಗೆ ಗೊತ್ತಿತ್ತು ಈ ಕರ್ಣನೇ ಎಲ್ಲ ರೀತಿಯಲ್ಲಿ ದುರ್ಯೋಧನಿಗೆ ಮಂಥರೆಯ ರೀತಿಯಲ್ಲಿ ಚುಚ್ಚಿ ಚುಚ್ಚಿ ಕೊಡ್ತಾ ಇದ್ದಾನೆ ಅಂತ ಮಹಾ ಅಹಂಕಾರಿ ಕೂಡ ಕರ್ಣ ಅವನಿಗೊಂದು ಅಹಂಕಾರ ಇತ್ತು ಯಾಕಂದ್ರೆ ತಾನು ಒಬ್ಬ ದಾನವೀರ ಅಂತಲೂ ಕೂಡ ಒಂದು ಒಳೊಳಗೆ ಒಂದು ಹೆಮ್ಮೆ ಒಂದು ಅಹಂಕಾರ ಆ ಧರ್ಮದ ಅಹಂಕಾರ ಇದೆಯಲ್ಲ ಅದು ಆ ಪಾಪಿಯ ಒಂದು ಇದಕ್ಕಿಂತಲೂ ಕೆಟ್ಟದ್ದು ಪಾಪಿಯ ಒಂದು ಅಯ್ಯೋ ನಾನೆಂತಹ ಪಾಪಿ ಅನ್ನುವಂತಹ ಯಾವ ಒಂದು ಅಸಹನೆ ಯಾವ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿಯೋ ಅದಕ್ಕಿಂತಲೂ ಒಬ್ಬ ಧಾರ್ಮಿಕ ಈ ರೀತಿ ಕೊಚ್ಚಿಕೊಳ್ಳುವುದು ದೊಡ್ಡ ಕೆಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಧರ್ಮಶಾಸ್ತ್ರವೇ ಹೇಳುತ್ತೆ ಕೀರ್ತನೆ ಮಾಡುವುದರಿಂದ ಅಂದರೆ ಜೋರಾಗಿ ನಾವು ಹೇಳಿಕೊಳ್ಳುವುದರಿಂದ ನಾವು ಮಾಡಿದಂತಹ ಧರ್ಮ ಕಾರ್ಯಗಳೆಲ್ಲ ನಾಶವಾಗುತ್ತವೆ ಅಂತ ಧರ್ಮ ಕಾರ್ಯಗಳನ್ನು ಮಾಡಬೇಕು ಗುಪ್ತವಾಗಿ ಇಡಬೇಕು ಇದು ಶಾಸ್ತ್ರ ಗುಪ್ತವಾಗಿ ಧರ್ಮ ಮಾಡಿದಷ್ಟು ಕೂಡ ಅದು ನಿಮ್ಮ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟು ಕಾಂಪೌಂಡ್ ಇಂಟ್ರೆಸ್ಟು ಆಗ್ತಾ ಹೋಗುತ್ತೆ ಅದನ್ನು ನಾವು ತಿಳ್ಕೊಂಡಿರ್ಬೇಕು ಹೇಳ್ತಾರಲ್ಲ ಬಲಗೈ ಕೊಟ್ಟಿದ್ದು ನಿಮ್ಗೆ ಎಡಗೈ ಗೊತ್ತಿರಬಾರ್ದು ಆ ರೀತಿಯಲ್ಲಿ ಧರ್ಮವನ್ನು ಮಾಡಬೇಕು ಕಾರಣ ದಾನ ಏನು ಅತ್ಯಂತ ವೈಭವದಿಂದ ಮಾಡ್ತಾನೆ ಆದರೆ ಎಲ್ಲರಿಗೂ ಗೊತ್ತಾಗುವಂತೆ ಮಾಡ್ತಾನೆ ಒಂದು ನೂರು ಜನಕ್ಕೆ ಗೊತ್ತಾಗಬೇಕು ಆಹಾ ಕಾರಣ ಎಂತಹ ದಾನಶೂರ ಅಂತ ಭಗವಂತ ಕೂಡ ಕೊಂಡಾಡಿದ್ದಾನೆ ಇನ್ನು ಅದಕ್ಕಿಂತಲೂ ಇನ್ನೇನು ಬೇಕು ಅಂದ್ರೆ ಅವನಿಗೆ ಅಲ್ಲೇ ಧ ಧರ್ಮದ ಫಲ ಸಿಕ್ಬಿಟ್ಟಿದೆ ಅಂತ ಇನ್ನು ಹೊಸದಾಗಿ ಏನು ಸಿಕ್ಬೇಕಾಗಿ ಯಾಕಂದ್ರೆ ಎಂದೂ ಅಂಕೊಂಡಿದಾರದ ಅವನ್ ದಾನವೀರ ಅಂತ ಅಷ್ಟೇ ಅಲ್ಲಿಯೇ ಅಲ್ಲಿ ಫುಲ್ ಸ್ಟಾಪ್ ಆಯಿತು ಆ ಫಲ ಅನ್ನೋದು ಅಷ್ಟಕ್ಕೆ ಫುಲ್ ಸ್ಟಾಪ್ ಆಯ್ತು ಇಂತಹ ಅಹಂಕಾರಿ ಆ ಅಹಂಕಾರಕ್ಕೆ ಸರಿಯಾದ ಪೆಟ್ಟನ್ನು ಇಲ್ಲಿ ಭೀಷ್ಮರು ಕೊಡ್ತಾರೆ ಆದರೆ ಅವರೇನೋ ಒಂದು ಆಂಗಲ್ ಅಲ್ಲಿ ಕರ್ಣನಿಗೆ ವಧೆಯನ್ನು ತೇಜೋವಧಿಯನ್ನು ಮಾಡಿದ್ವಿ ಆದರೆ ಇದು ಇಡೀ ಸೈನ್ಯದ ಯಾವೊಂದು ಮನು ಸ್ಥೈರ್ಯ ಇತ್ತೋ ಮೊರೆಯಿಲ್ಲ ಅಂತ ನಾವೇನು ಹೇಳ್ತೇವೋ ಅದಕ್ಕೆ ಧಕ್ಕೆ ಬಂತು ಅವ್ರು ಮಾಡಿದ್ದೊಂದಾಯಿತು ಅದರ ಫಲ ಬೇರೆ ಆಯಿತು ಕಾರಣನಿಗೆ ತಡಿಲಿಕ್ಕೆ ಆಗಲಿಲ್ಲ ಅಲ್ಲಿಯೇ ರೋಷಾವೇಶದಿಂದ ಭೀಷ್ಮಾಚಾರ್ಯರ ಅವಾಚ್ಯ ಶಬ್ದಗಳಿಂದ ಬೈತ ಕೊನೆಗೆ ಅವರಿವರು ದುರ್ಯೋದನ್ನ ಕೂಡ ಶಾಂತವನ್ನಾಗಿ ಮಾಡಿ ಈಗಲೇ ಶೂರು ಹತ್ಕೊಂಡ್ಬಿಟ್ರೆ ಇವರಲ್ಲೇ ಯುದ್ಧ ಶುರು ಹತ್ಕೊಂಡು ಬಿಟ್ರೆ ಇನ್ನು ಅವ್ರ ಮುಂದೆ ಯುದ್ಧ ಮಾಡೋದೇನಿದೆ ಆದ್ರಿಂದ ಶಾಂತವನ್ನಾಗಿ ಮಾಡಿ ಕುಡಿಸ್ತಾರೆ ಆದರೂ ಕೂಡ ಇನ್ನೊಂದು ಪ್ರತಿಜ್ಞೆ ಮಾಡಿಯೇ ಕೂತ್ಕೊಳ್ತಾನೆ ಎಲ್ಲಿಯ ತನಕ ಭೀಷ್ಮಾಚಾರ್ಯರು ರಣರಂಗದಲ್ಲಿ ಯುದ್ಧ ಮಾಡ್ತಾರಿಯೋ ಅಲ್ಲಿ ನಾನು ಯುದ್ಧ ಮಾಡಬೇಕು ಒಂದು ನಾನು ಯುದ್ಧ ಮಾಡ್ಬೇಕು ಅವರು ತೆಪ್ಪು ಕೂತ್ಕೋಬೇಕು ಇಲ್ವೋ ಅವ್ರು ಯುದ್ಧ ಮಾಡಬೇಕು ನಾನು ತೆಪ್ಪು ಕೂತ್ಕೊಳ್ತೇನೆ ಹೋಯ್ತೀ ಯುನಿಟಿ ಅನ್ನೋದು ಇಲ್ಲಿ ಹೊರಟೋಯ್ತು ಐಕ್ಯ ಅನ್ನೋದು ಆ ಸೈನ್ಯದಲ್ಲಿ ಇಲ್ಲಿ ಹಾಳಾಯ್ತು ಭೀಷ್ಮರು ಮಾಡಿದ್ದು ನೋಡಿ ಇಲ್ಲಿ ಅಚಾತುರ್ಯ ಆಯ್ತು ಬಹುಶಃ ಬೇಕಂತಲೇ ಅವರೊಳಗೆ ಅವರಿಗೆ ಆ ವ್ಯಾಮೋಹ ಇತ್ತಲ್ಲ ಧರ್ಮದ ಮೇಲಿನ ವ್ಯಾಮೋಹ ಪಾಂಡುಪುತ್ರನ ಮೇಲಿನ ವ್ಯಾಮೋಹ ನಂತರ ಯಾಕೆ ಪಾಂಡುಪುತ್ರನ ಮೇಲೆ ವ್ಯಾಮೋಹ ಅಂತ ಹೇಳಿದ್ರೆ ಪಾಂಡುಪುತ್ರರು ಧರ್ಮಿಷ್ಠರು ಅದಕ್ಕೋಸ್ಕರ ಅದನ್ನು ನಾವು ತಿಳ್ಕೊಳ್ಬೇಕು ಎಲ್ಲಿ ಧರ್ಮವೋ ಅಲ್ಲಿ ಭಗವಂತ ಎಲ್ಲಿ ಭಗವಂತನೋ ಅಲ್ಲಿ ಜಯ ಅದು ಕಟ್ಟಿಟ್ಟಿದ್ವಿ ಹೀಗಾಗಿ ಅವರು ಇದನ್ನೆಲ್ಲ ಮಾಡ್ತಾರೆ ನಂತರ ಇದಾದ ಮೇಲೆ ಕರ್ಣ ಅದ ನಂತರ ಕೃಪಾ ಕೃಪಶ್ಚ ಕೃಪ ಅವನು ಇನ್ನೊಬ್ಬ ಬ್ರಾಹ್ಮಣ ಅವನು ಕೂಡ ಇನ್ನೇನು ಮಾಡ್ಯವನು ನಿಮ್ಮ ರೀತಿಯಲ್ಲೇ ಅವರದಲ್ಲ ಟೈಮಿಂಗ್ಸ್ ಇರುತ್ತೆ ನಾನೇನೋ ರಾತ್ರಿ ಕರೆದ್ರೆ ಯುದ್ಧ ಮಾಡ್ ಬನ್ನಿ ಅಂದ್ರೆ ಇಲ್ಲ ನಾನು ಸಂಧ್ಯಾವನ್ನೇ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ಎಲ್ಲಿ ಹೋಗಬೇಕು ಅಂತಹ ಕೃಪಾಚಾರ್ಯರು ಮತ್ತೆ ಅದನ್ನು ಅಂಗಿಸ್ತಾನೆ ಸಮಿತಿಂಜಯ ಕೃಪಾಚಾರ್ಯರು ಅಂತವರಲ್ಲ ಎಲ್ಲ ಯುದ್ಧವನ್ನು ಗೆದ್ದವರು ಅಂತ ಇಲ್ಲಿಯ ತನಕ ಅವರು ಏನೇನು ಯುದ್ಧವನ್ನು ಮಾಡ್ಕೊಂಡು ಬಂದಿದ್ದಾರಿಯೋ ಆ ಎಲ್ಲ ಯುದ್ಧವನ್ನ ಜಯಶಾಲಿಯಾಗಿ ಬಂದವರು ಅವರು ನಮಗೆ ಗೊತ್ತಿಲ್ವೇ ಅಲ್ಲಿ ವಿರಾಟದಲ್ಲಿ ಏನಾಯಿತು ಕೇವಲ ಅರ್ಜುನನ ಮುಂದೆ ಇವರ ಪೌರುಷ ಏನಾಯಿತು ಎಲ್ಲರ ಪೌರುಷವು ಧೂಳೀಪಟವಾಯಿತು ಅಂತಹ ಕೃಪಾಚಾರ್ಯರು ಅಶ್ವತ್ಥಾಮ ಇನ್ ಈ ಅಶ್ವತ್ಥಾಮ ಇಡೀ ಮಹಾಭಾರತದಲ್ಲಿ ಅತ್ಯಂತ ಚಂಚಲ ಚಪಲ ಚಿತ್ತನಾದಂತಹ ಈ ವ್ಯಕ್ತಿ ಈಗ ಯುದ್ಧಕ್ಕೆ ಅತ್ಯಂತ ಶೌರ್ಯದಿಂದ ಹೊರಟು ಯುದ್ಧ ಮಾಡ್ತಾ ಇರ್ತಾನೆ ಕಾರ್ಯ ಸಫಲವಾಗಲಿಲ್ಲ ತನಗೆ ಅನಿಸದಂತೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಬಿಟ್ಟು ಎಲ್ಲೋ ಮಾಯ ಪುನಃ ಅವನಿಗೆ ಇನ್ನೊಂದ್ಸಲಿ ಮೂಡ್ ಬಂತು ಯುದ್ಧ ಮಾಡಬೇಕು ಅಂತ ಹೇಳಿ ಪುನಃ ಎಲ್ಲಿಂದ ಹೇಳ್ತಾರೆ ಇಂತಹ ಈ ಚಂಚಲ ಚಪಲವು ಚಪಲವುಳ್ಳಂತಹ ಈ ಅಶ್ವತ್ಥಾಮ ಅವನನ್ನು ಕಟ್ಕೊಂಡು ನಾನು ಇನ್ನೇನು ಯುದ್ಧ ಮಾಡ್ಬೇಕು ಹೇಳಿ ಮತ್ತೆ ಮುಂಗೋಪಿ ಯಾವಾಗ ಕೋಪ ಅಂತಕ್ಕಂಥದ್ದು ಅವನ ಮೂಗಿನ ತುದಿಯಲ್ಲೇ ಇರ್ತಾನೆ ಈಗ ಹೇಳಿದ್ರೆ ಸಾಕು ಕತ್ತಿ ಎತ್ಕೊಂಡು ಬರ್ತಾನೆ ಕೊನೆಯಲ್ಲಿ ಹಾಗೆ ಆಯ್ತು ದುರ್ಯೋದನ್ನ ಯಾವಾಗ ತೊಡೆ ಮುರಿದುಕೊಂಡು ಬಿದ್ದೋ ಅವನ ಸ್ಥಿತಿಯನ್ನು ನೋಡಲಾದರೆ ಅವನು ಹೇಳುವುದಕ್ಕಿಂತ ಮುಂಚೆಗೆ ಪಾಂಡವರ ವಧೆ ಮಾಡ್ತೀನಿ ಅಂತ ಹೇಳಿ ರಾತ್ರೋರಾತ್ರಿ ಯುದ್ಧ ನೀತಿಯನ್ನು ಉಲ್ಲಂಘನೆ ಮಾಡಿ ಹೋಗಿ ಕೊನೆಗೆ ಕೊಂದು ಹಾಕಿದ್ಯಾರು ಅಂದರೆ ಮಕ್ಕಳನ್ನು ದುರ್ಯೋಧನಿಗೆ ಇಚ್ಛೆ ಅನ್ಸ ಅನಿಸುತ್ತೆ ಅವನ ವರ್ತನೆಯನ್ನು ನೋಡಿ ಎಂತಹ ಕೆಲಸ ಮಾಡಿಬಿಟ್ಟೆ ನೀನು ಸಣ್ಣ ಮಕ್ಕಳ ಹತ್ಯೆಯನ್ನು ಮಾಡಿಬಿಟ್ಟೆ ನೀನು ಅಂತ ಬೈತಾನ ಅಂತಹ ಅಶ್ವತ್ಥಾಮ ಕೊನೆಯಲ್ಲಿ ವಿಕರಣ ಇನ್ನು ವಿಕರಣ ಈ ವಿಕರಣ ಯಾರು ನನ್ನ ತಮ್ಮನೇ ಆದರೆ ಆ ತಮ್ಮ ಎಂತ ತಮ್ಮ ಅಂದರೆ ಆ ದ್ರೌಪದಿಯ ವಸ್ತ್ರಾಭರಣ ನಡೀತಾ ಇದ್ದಾಗ ನನ್ನನ್ನು ಸಪೋರ್ಟ್ ಮಾಡೋದ ಬದಲು ನನ್ನನ್ನೇ ಹರಿತಾ ಇದ್ದ ಎಲ್ಲರ ಎದುರುಗಡೆ ಇಡೀ ಸಭೆಯ ಎದುರುಗಡೆ ಅಣ್ಣನನ್ನು ಜರಿತಾ ಇದ್ದ ಈ ವಿಕರಣ ಅಂತಹ ಈ ತಮ್ಮ ಇನ್ಯಾವಾಗ ಮಧ್ಯದಲ್ಲಿ ಮೂಡ್ ಚೇಂಜ್ ಆಗಿ ನಾನು ಪಾಂಡವರ ಪಕ್ಷಪಾತಿ ಆ ಧರ್ಮ ಅಲ್ಲಿದೆ ಅದರಿಂದ ಅಲ್ಲಿ ಹೋಗ್ಬಿಡ್ತೇನೆ ಅಂತ ಹೇಳಿದ್ರು ಏನು ಗ್ಯಾರಂಟಿ ಇಲ್ಲ ಅಂತಹ ವಿಕರಣ ಹಾಗೆಯೇ ಸೋಮದತ್ತ ಇವನು ನಿಜವಾದ ಶೂರ ಭೂರಿಶ್ರವ ಅನ್ನುವಂತಹ ಒಬ್ಬ ಸೋಮದತ್ತನ ಮಗ ಅಂತಹ ಭೂರಿಶ್ರವ ಮತ್ತು ಜಯದ್ರಥ ಸಿಂಧು ದೇಶದ ದೊರೆಯಾದಂತಹ ಜಯದ್ರಥ ನೋಡಿ ಇಷ್ಟು ಹೆಸರಿನಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನರ ಹೆಸರಿನಲ್ಲಿ ಕೃತವರ್ಮನ ಹೆಸರನ್ನು ತಗೊಳ್ಳಲಿಲ್ಲ ಮಹಾಪರಾಕ್ರಮಿ ಆತ ಹೆಸರನ್ನು ತಗೊಳ್ಳಿಲ್ಲ ಇನ್ನು ಎಂತೆಂತಹ ವೀರರಿದ್ರು ಇವನು ಕಡೆಗಡೆ ದುಶಾಸನ ಹೆಸರನ್ನು ಎತ್ತಲೇ ಇಲ್ಲ ಅಂತಹ ಎಲ್ಲ ಹೆಸರನ್ನು ಬಿಟ್ಟುಬಿಟ್ಟು ತನ್ನ ತಮ್ಮನಾದಂತಹ ವಿಕರ್ಣನ ಹೆಸರನ್ನು ಇಲ್ಲಿ ತಗೊಂಡಿದ್ದಾನೆ ಮತ್ತು ಇಂತಹ ಹೆಸರು ಬರೀ ಇಷ್ಟೇ ಹೆಸರು ದ್ರೋಣ ಭೀಷ್ಮ ಕರ್ಣ ಕೃಪ ಅಶ್ವತ್ಥಾಮ ವಿಕರಣ ಮತ್ತು ಭೂರಿಶ್ರವ ಮತ್ತು ಜಯದ್ರ ಎಂಟೇ ಹೆಸರು ಅಲ್ಲಿ ಹತ್ತು ಹನ್ನೊಂದು ಹೆಸರು ಇಲ್ಲಿ ಎಂಟೇ ಆದರೆ ಇವರ ಅಕ್ಷೋಹಿಣಿ ಸೈನ್ಯ ಏಳೇ ಅಕ್ಷೋಹಿಣಿ ಸೈನ್ಯ ಅವರ ಅಕ್ಷೋಹಿಣಿ ಸೈನ್ಯ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಅವನ ಮನಸ್ಥಿತಿ ನಮಗಿಲ್ಲಿ ಗೊತ್ತಾಗುತ್ತೆ ಹೇಗೆ ಅವನಿಗೆ ತನ್ನ ಮೇಲೆ ವಿಶ್ವಾಸ ಇರಲಿಲ್ಲ ಅವನಿಗೆ ಅಂತ ಅದನ್ನೆಲ್ಲ ದ್ರೋಣಾಚಾರ್ಯ ಮುಂದೆ ಹೇಳ್ತಾನ ಇದು ನಮಗೆ ಮುಂದೆ ಗೊತ್ತಾಗುತ್ತೆ ಭೀಷ್ಮಾಚಾರ್ಯ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಪುನಃ ಹೇಳ್ತಾನೆ ಅನ್ಯೇಚ ಬಹವಶ್ಯೂರ ಮದರ್ಥೇ ತಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾ ಈ ಮಾತು ಕೇವಲ ಗಾಳಿಯಲ್ಲಿ ತೇಲಿ ಬಿಡ್ತಾನಷ್ಟೆ ಸ್ವಲ್ಪ ಇನ್ನು ಅನೇಕ ಶೂರವೀರಿದ್ದಾರೆ ಅವರ ಹೆಸರು ನನಗೀಗ ನೆನ್ಪು ಆಗ್ತಾ ಇಲ್ಲ ಅವರೆಲ್ಲರೂ ಕೂಡ ನನಗೋಸ್ಕರ ಪ್ರಾಣವನ್ನ ಬಿಡ್ಲಿಕ್ಕೆ ತಯಾರಾಗಿದ್ದಾರೆ ಮದರ್ಥೆ ನೋಡಿ ನಮಗೋಸ್ಕರ ಅಲ್ಲ ನನಗೋಸ್ಕರ ಅಂತ ಅವನ ಅಪ್ಪ ಫಸ್ಟ್ ಹೇಳಿದ್ದು ಹಾಗೇನೆ ಮಾಮಕಾಹ ಅಂತ ಶುರು ಮಾಡಿದ ಅಪ್ಪ ಮಗ ಮದರ್ಥೆ ಅಂತ ಶುರು ಮಾಡಿದ ಇದೆರಡೂ ಕೂಡ ಈ ಇಡೀ ಭಗವದ್ಗೀತೆಯ ಒಂದು ಉಪೋದ್ಘಾತಕ್ಕೆ ನಾಂದಿ ಆಗ್ತಾ ಇತ್ತು ಅಹಂ ಮತ್ತು ಮಮ ನಾನು ಮತ್ತು ನನ್ನದು ಅಂತಕ್ಕಂಥದ್ದು ಅಜ್ಞಾನ ಮೋಹ ಈ ಮೋಹವನ್ನ ನಿವಾರಣೆ ಮಾಡಲಿಕ್ಕೋಸ್ಕರವೇ ಶ್ರೀಕೃಷ್ಣ ಬಂದಿದೆ ಯಾಕೆಂದ್ರೆ ಕೊನೆಯಲ್ಲಿ ಭಗವದ್ಗೀತೆಯ ಕೊನೆಯಲ್ಲಿ ನೀನು ಹೇಳಿದ್ದೆಲ್ಲ ಅರ್ಥವಾಯ್ತೇನಪ್ಪಾ ಅಂತ ಕೃಷ್ಣ ಹೇಳಿದಾಗ ಅರ್ಜುನ ಹೇಳ್ತಾನೆ ಎಲ್ಲ ತಿಳಿಯಿತು ನನ್ನ ಮೋಹ ನಷ್ಟವಾಯಿತು ಅಂತ ಹೇಳ್ತಾನೆ ಫಲ ಅದೇ ಪ್ರಯೋಜನ ಅದೇ ಮೋಹ ನಷ್ಟ ಆದ್ರೆ ಎಲ್ಲರೂ ತಮ್ಮ ತಮ್ಮ ಸ್ವಧರ್ಮ ತಾವೇ ಮಾಡ್ತಾರೆ ತಮ್ಮ ತಮ್ಮ ಮೋಕ್ಷವನ್ನು ತಾವೇ ಗಳಿಸ್ಕೊಡ್ತಾರೆ ಅದೇನು ಹೆಚ್ಚಲ್ಲ ಆದ್ರೆ ಈ ಮೋಹ ನಾಶ ಇದೆಯಲ್ಲ ಅದು ಮುಖ್ಯ ಮತ್ತು ಆ ಮೋಹನಾಶಕ್ಕೆ ಸಾಧನಗಳಿದೆಯಲ್ಲ ಅದು ಮುಖ್ಯ ಅದು ಒಂದ್ಸಲಿ ಭಗವಂತ ಬಾಗಿಲನ್ನು ಓಪನ್ ಮಾಡಿ ಕೊಟ್ಟರೆ ಎಲ್ಲರೂ ತಾನೆ ತಾನೇ ಒಳಗೆ ಹೋಗ್ತಾರೆ ಆದರೆ ಆ ಬಾಗಿಲನ್ನು ಓಪನ್ ಮಾಡುವುದೇ ಅತ್ಯಂತ ಕಷ್ಟ ಅದಕ್ಕೆ ಇಡೀ ಭಗವದ್ಗೀತೆಯನ್ನು ಭಗವಂತ ವಿವಿಧ ವಿವಿಧ ಅಧ್ಯಾಯಗಳಲ್ಲಿ ಈ ಹದಿನೆಂಟು ಅಧ್ಯಾಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತಿಳಿಸ್ಕೊಳ್ಳಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ ನಾನಾ ಶಸ್ತ್ರ ಪ್ರಹರಣಾಹ ಈ ಎಲ್ಲ ಶೂರರು ಕೂಡ ಎಲ್ಲ ರೀತಿಯ ಶಸ್ತ್ರಗಳನ್ನು ಅಸ್ತ್ರಶಸ್ತ್ರಗಳನ್ನು ಹಿಡಿದು ಯುದ್ಧ ಮಾಡಲಿಕ್ಕೆ ಅವರು ಯುದ್ಧ ವಿಶಾರದಾಹ ಯುದ್ಧ ಕಲೆಯಲ್ಲಿ ಅವರು ಕೇವಲ ಜ್ಞಾನ ಮಾತ್ರ ಅಲ್ಲ ವಿಜ್ಞಾನ ಕೂಡ ಗೊತ್ತಿದೆ ಶಾರದಾ ಅಂದರೆ ಜ್ಞಾನ ವಿಶಾರದ ಅಂದರೆ ವಿಜ್ಞಾನ ವಿಜ್ಞಾನವೂ ಕೂಡ ಯುದ್ಧದ ವಿಜ್ಞಾನವೂ ಕೂಡ ಅವರಿಗೆಲ್ಲವೂ ಕೂಡ ಕರಗತವಾಗಿದೆ ಅಂತಹವರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವಂತಹ ಮಾತನ್ನು ಅವನು ಹೇಳ್ತಾನೆ ಅಪರ್ಯಾಪ್ತಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಂತೂ ಇದನ್ನೇ ತೇಷ್ ಬಲಂ ಭೀಮಾಭಿರಕ್ಷಿತ ಅಂತ ಇಲ್ಲಿ ಅವನ ಮನಶಾಸ್ತ್ರ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವನು ಇಲ್ಲಿ ತನಕ ಏನೇನು ಮಾತನಾಡಿದ್ನೋ ಇಲ್ಲಿ ಅವನ ಏನು ಅಭಿಪ್ರಾಯನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ आएर शब्द अपर्याप्तम पर्याप्तम्तमें साकोदाइर पर्याप्तम इन बेकअन अब अपर्याप्त ऊट चना बड़स्ती आप्तम साकायत इन साकु इन मत बेड़े तुम अगे इले हेल्ता मटमत तदस्माक बल भीष्माभिरं भीष्मरोल सैन्य ये भीष्मर रक्षण दंड नायक निो अंत सैन्यवे ನಮ್ಮ ಸೈನ್ಯವು ಅಸ್ಮಾಕ ಅಂತಹ ನಮ್ಮ ಸೈನ್ಯವು ಅಪರ್ಯಾಪ್ತಮ್ ಸಾಕಾಗುವುದಿಲ್ಲ ಆಲ್ಮೋಸ್ಟ್ ಡಬ್ಬಲ್ ಇದೆಯಲ್ಲ ರೀ ಏಳು ಅದು ಹನ್ನೊಂದು ಅವ್ರದ್ದು ಏಳು ಇವ್ರದ್ದು ಹನ್ನೊಂದು ಆದರೂ ಕೂಡ ಅಪರ್ಯಾಪ್ತಮ್ ಅಂತ ಹೇಳ್ತಾ ಇದ್ದಾನೆ ಯಾಕೆ ಮನೋಸ್ಥೈರ್ಯ ಇಲ್ಲ ಸೈನ್ಯದಲ್ಲಿ ಆಮೇಲೆ ಒಬ್ಬೊಬ್ರು ಕೂಡ ನಾಯಕರೇ ಅಲ್ ಹನ್ನೊಂದು ಸೈನ್ಯಕ್ಕೆ ಯಾವ ಹನ್ನೊಂದು ಸೇನಾಧಿಪ ಸೇನಾಧಿಪತಿಗಳನ್ನ ದುರ್ಯೋಧನ ನೇಮಿಸಿದ್ದಾನೆಯೋ ಪ್ರತಿಯೊಬ್ರು ಕೂಡ ಇಂಡಿಪೆಂಡೆಂಟೇ ಯಾರೂ ಕೂಡ ಭೀಷ್ಮನ ಅಧೀನದಲ್ಲಿಲ್ಲ ಅಂದ್ರೆ ಮುಂದೆ ನಮಗೆ ಗೊತ್ತಾಗತ್ತೆ ಡಿಸಿಪ್ಲಿನ್ ಇರಲಿಲ್ಲ ಅಂತ ಯಾರು ಒಬ್ಬ ಮುಖ್ಯನಾದಂತಹ ಸೇನಾಧಿಪತಿ ಒಂದು ಸೂಚನೆಯನ್ನು ಕೊಟ್ಟ ತಕ್ಷಣ ಅಟ್ಯಾಕ್ ಮಾಡಬೇಕು ಇವರೇನು ಮಾಡ್ತಾರೆ ಅಂದರೆ ಎಲ್ಲರೂ ಏಕಕಾಲದಲ್ಲಿ ಅಟ್ಯಾಕ್ ಶುರು ಮಾಡ್ತಾರೆ ನಮ್ಮ ಏಟೀನ್ ಫಿಫ್ಟಿ ಸೆವೆನಲ್ಲಿ ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವ ಇಂಡಿಸಿಪ್ಲಿನ್ನಲ್ಲಾಯ್ತೋ ಅದೇ ಇಂಡಿಸಿಪ್ಲಿನ್ನು ಇವರ ಸೈನ್ಯದಲ್ಲೂ ಇತ್ತು ಅಂತ ತೋರಿಸುತ್ತೆ ಹೀಗಾಗಿ ಒಗ್ಗಟ್ಟು ಇಲ್ಲದೆ ಇರೋದ್ರಿಂದ ಆ ಸೈನ್ಯದ ಶಿಸ್ತು ಇಲ್ಲದೆ ಇರೋದ್ರಿಂದ ಆ ಸೈನ್ಯ ಅಂತಕ್ಕಂಥದ್ದು ಅಪರ್ಯಾಪ್ತ ಈ ಯುದ್ಧವನ್ನು ಗೆಲ್ಲಲಿಕ್ಕೆ ನನಗೆ ವಿಜಯವನ್ನು ತಂದುಕೊಳ್ಲಿಕ್ಕೆ ಸಾಕಾಗುವುದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬಿಟ್ಟನು ಪರ್ಯಾಪ್ತಂತೂ ಇದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ ಆದರೆ ಇದೇ ಸೈನ್ಯ ಈ ನಮ್ಮ ಎದುರುಗಡೆ ಇರತಕ್ಕಂತಹ ಭೀಮನಿಂದ ರಕ್ಷಿತವಾದಂತಹ ಭೀಮ ರಕ್ಷಿಸ್ತಾ ಇರತಕ್ಕಂತಹ ಆ ಸೈನ್ಯ ನೋಡಿ ಇಲ್ಲಿ ಇನ್ನೊಂದು ಹೇಳ್ತಾನೆ ಅವನ ಮನಸ್ಸಿನ ಭಯ ನೋಡಿ हिंदे भीष्म अभिक्षितम भीष्मार इवर सैन्य के दंडाधिपति अद्वान दंडाधिपति आईन्यव अ दंडाधिपति रक्ष अंत दिस आर्मीफ बै दिस कमंड्र चीफ अंत हेब मुल्ते ದೃಷ್ಟದ್ಯುಮ್ನ ಅಭಿರಕ್ಷಿತಂ ಅಂತ ಹೇಳಬೇಕಾಗಿದೆ ರಹಸ್ಯ ಇದು ಯಾಕೆ ಹಿಂದೆ ಏನ್ ಹೇಳಿದ್ದ ಇಲ್ಲಿ ಯೂಡಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಈ ವ್ಯೂಹ ರಚನೆ ಅಧಿಕಾರ ಇರತಕ್ಕಂಥದ್ದು ಆ ಸೈನ್ಯದ ಸೇನಾಧಿಪತಿಗಳಿಗೆ ಮಾತ್ರ ಬೇರೆ ಯಾರ್ಯಾರು ಉಲ್ಟಾ ಪೂಲ್ಟಾ ಮಾಡೋಂಗಿಲ್ಲ ನಾನು ಬಂದು ನನ್ನೊಂದು ಪ್ಲಾನ್ ಹೇಳ್ತೀನಿ ಸುಮ್ಮನೆ ಕೂತ್ಕೊ ಅಂತ ಒಬ್ರು ಲೀಡ್ರ್ ಅಂತ ಇದ್ದಾರೆ ಅವರೆಲ್ಲ ಮಾಡ್ತಾರೆ ನಿಮ್ದೇನು ಕೆಲಸ ಇಲ್ಲ ನಿಮ್ಗೆ ಯಾವ ಲೀಡರ್ ಮಾಡ್ತೀವೋ ಅವಾಗ ನೀವು ಬನ್ನಿ ಅಂತ ಪಾರ್ಟಿಯಲ್ಲಿ ಇರ್ತಾರಲ್ಲ ಕೆಲವರು ನಮ್ದು ಒಂದು ನಾವು ಹೇಳ್ತೇವೆ ಅಂತ ನೀವೇನಾದ್ರೂ ಪಾರ್ಟಿ ಚೀಫ್ ಆದ್ಮೇಲೆ ನಿಮ್ ಸಜೆಷನ್ ನಾವು ಕೇಳ್ತೇವೆ ಅದೇ ತನಕ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಹಾಗೆ ಇಲ್ಲಿ ನಿಜವಾಗಿಯೂ ದೃಷ್ಟದ್ಯುಮ ಹೆಸರನ್ನ ಹಿಂಗೆ ತರಬೇಕಾಗಿತ್ತು ಯಾರೋ ದುರ್ಯೋಧನ್ ಬಹುಶಃ ಹೇಳುವಾಗ ಅದೇ ಉದ್ದೇಶ ಇದ್ದಿರ್ಬೋದು ಆದರೆ ಎಷ್ಟು ಭಯ ಅವನು ಅವನ ಮನಸ್ಸಿನಲ್ಲಿ ಭೀಮನ ಕುರಿತಾದಂತಹ ಭಯ ಇತ್ತು ಅಂದ್ರೆ ಬಾಯಿಯಲ್ಲಿ ಆ ಭಯವೇ ಹೊರಗಡೆ ಬಂತು ಪರ್ಯಾಪ್ತಂತೂ ಇದ ಬಲಂ ಭೀಮ ಅಭಿರಕ್ಷಿತ ಯಾಕೆ ಸಣ್ಣದ್ರಿಂದ ಅವನು ಕಂಡ್ರೆ ಭಯ ಏನು ಚಿಕ್ಕಂದಲೂ ಕೂಡ ಮೊದಲು ಭೀಮನ್ನು ಹೇಗಾದ್ರೂ ಮಾಡಿ ಈ ಲೋಕದಿಂದ ಪರಲೋಕ ಕಳಿಸ್ಬೇಕು ಅಂತ ಬೇರೆ ಬೇರೆ ಉಪಾಯಗಳನ್ನು ಮಾಡಿದವನು ದುರ್ಯೋದನ್ನ ತಾನೆ ಅನ್ನದಲ್ಲಿ ವಿಷ ಹಾಕಿದ್ದು ಕಟ್ಟಿ ಬಿಸ ಹಾಕಿದ್ದು ಎಷ್ಟೊಂದೆಲ್ಲ ಕಿತಾಪತಿ ಮಾಡಿ ನಾನು ಹಿಂದಿನ ಕೂಡ ಭೀಮನ್ನು ಕಟ್ಟರೆ ಇವ್ಗೆ ಆಗ್ತಿರ್ಲಿಲ್ಲ ಭಯ ಅವನಿಗೆ ಆ ಭೀಮ ಹಾಗೆಯೇ ಕೂಡ ಮುಂದೆ ಬರುತ್ತೆ ಭೀಮ ಕರ್ಮ ವೃಕೋಧರ ಅಂತ ಯಾಕಂದ್ರೆ ಅಂತ ಭಯಂಕರವಾದಂತಹ ಕರ್ಮಗಳನ್ನು ಮಾಡಿದವನು ಭೀಮ ವೃಕೋದರ ಆದ್ರಿಂದ ಬಾಯಲ್ಲಿ ಏನು ಬಂತು ಅಂತ ಹೇಳಿದ್ರೆ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಈ ಸೈನ್ಯವಾದರೂ ಎಲ್ಲ ರೀತಿಯಲ್ಲೂ ವಿಜಯಕ್ಕೆ ಪರ್ಯಾಪ್ತವಾಗಿದೆ ಅಂದರೆ ಎಲ್ಲ ರೀತಿಯಲ್ಲೂ ಜಯವನ್ನ ವಿಕ್ಟ್ರಿಯನ್ನು ತಂದುಕೊಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಅದು ಸುಸಜ್ಜಿತವಾಗಿದೆ ಅನ್ನುವಂಥ ಬಾಯಿ ಅವನ ಮಾತು ಬಂದ್ಬಿಡ್ತಾ ಇದೆಯ ಮುಂದೆ ಈ ರೀತಿ ಹೇಳ್ತಾ ಇದ್ದಾನೆ ಈಗ ಏನು ಹೇಳ್ತಾ ಇದ್ದಾನೆ ಇನ್ನೊಂದು ಅವನಿಗೆ ಭಯ ಏನು ಹುಟ್ಟುಕೊಳ್ತು ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು ಅವನಿಗೆ ಹಿಂದೆ ಹೇಳ್ಬಿಟ್ಟಿದ್ದಾರೆ ನೋಡಪ್ಪ ನಂದೊಂದು ಕಂಡೀಷನ್ ಇದೆ ಆವಾಗಲೇ ಗೊತ್ತಾಯ್ತವ ಏನು ಕಂಡೀಷನ್ನು ಅಂತ ಅವ್ಗೆ ಗೊತ್ತಾಯಿತು ಒನ್ನೇದಾಗಿ ನಿಮ್ಮ ಮನಸು ಎಲ್ಲ ಪಾಂಡು ಪುತ್ರರ ಮೇಲೆ ಇದೆ ಒಂದು ಕಂಡೀಷನ್ ಅದು ಅದು ಬೇಸಿಕ್ ಕಂಡೀಷನ್ ಇನ್ನು ಎರಡನೇ ಕಂಡೀಷನ್ ಏನು ಹೇಳಿಬಿಟ್ಟಿದ್ದಾರೆ ಅಂತ ನಾನು ಯುದ್ಧ ರಂಗದಲ್ಲಿ ಎದುರುಗಡೆ ಸ್ತ್ರೀಯರು ಬಂದರೆ ಯುದ್ಧ ಮಾಡುವುದಿಲ್ಲ ಅದು ಪಾಂಡವರಿಗೆ ಹೋಗಿಬಿಟ್ಟಿದೆ ಅದು ಯಾಕಂದರೆ ಸ್ಪೈಸ್ ಸಿಸ್ಟಮ್ ತುಂಬ ಚುರುಕಾಗಿತ್ತು ಯುದ್ಧದಲ್ಲಿ ಯುದ್ಧದ ಗೂಢಾಚಾರರೇ ಸಪರೇಟ್ ಆಗಿರ್ತಾರೆ ಸಾಮಾನ್ಯ ರಾಜ್ಯಭಾರಗಳನ್ನು ನೋಡ್ತಕ್ಕಂತಹ ಗೂಢಾಚಾರರ ಒಂದು ಪೈಕಿಯೇ ಬೇರೆ ಯುದ್ಧದ ಮತ್ತು ಸೈನ್ಯದ ಚನ್ನವಲನಗಳು ಸೈನ್ಯದ ಬಲಾಬಲಗಳು ಅದನ್ನು ಅನಾಲಿಸಿಸ್ ಮಾಡತಕ್ಕಂತಹ ಯಾವ ನಮಗೆ ಮಿಲಿಟರಿ ಅನಲಿಟಿಕ್ಸ್ ಅಂತ ಏನು ಹೇಳ್ತಾರೋ ಅದೇ ಬೇರೆ ಇರ್ತಾರೆ ಅದಾಗಲೇ ಹೋಗ್ಬಿಟ್ಟಿದೆ ಪಾಂಡವರ ಸೈನ್ಯಕ್ಕೆ ಹೋಗ್ಬಿಟ್ಟಿದೆ ಭೀಷ್ಮರ ರಹಸ್ಯ ಇದಂತೆ ಮತ್ತೆ ಎಲ್ಲರಿಗಿಂತ ದೊಡ್ಡ ಗೂಢಾಚಾರ್ಯ ಯಾರು ಅಂದರೆ ಕೃಷ್ಣನೇ ನೀವು ಹೇಳಿ ಹೇಳದೇ ಇರಲಿ ಕೃಷ್ಣನಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವುದೂ ಇಲ್ಲ ಕೃಷ್ಣಸ್ತು ಭಗವಾನ್ ಸ್ವಯಂ ಆದ್ದರಿಂದ ಈ ರಹಸ್ಯ ಈ ಹೊರಗಡೆ ಬಂದ್ಬಿಡ್ತಲ್ಲಪ್ಪ ಅಂತ ಬೇರೆ ಅದಕ್ಕೆ ಹೇಳ್ತಾ ಇದ್ದಾನೆ ಅಯನೇಶು ಚ ಸರ್ವೇಶು ಯಥಾ ಭಾಗ ಅವಸ್ಥಿ ಭೀಷ್ಮ ಅಭಿರಕ್ಷನ್ ಭಂತಹ ಸರ್ವ ಏವ ಏನ್ ಹೇಳ್ದ ಈಗ ಇಡೀ ಒಂದು ಸೇನೆಯಲ್ಲಿ ವ್ಯೂಹ ಅಂತ ಹೇಳಿ ವ್ಯೂಹಾಕಾರದಲ್ಲಿ ರಚನೆ ಮಾಡ್ತಾರೆ ಅವರು ಪ್ರತಿಯೊಂದು ವ್ಯೂಹಗಳು ಇಟ್ಟಿರ್ತಾರೆ ಶೇನವ್ಯೂಹ ಕ್ರೌಂಚ ಅರುಣ ವ್ಯೂಹ ವಜ್ರವ್ಯೂಹ ಚಕ್ರವ್ಯೂಹ ಮಕರ ವ್ಯೂಹ ಹೀಗೆ ಅನೇಕ ವ್ಯೂಹಗಳು ಆ ವ್ಯೂಹದ ರಚನೆಯಲ್ಲಿಯೇ ಅವರು ಯುದ್ಧಕ್ಕೆ ತೊಡಗುತ್ತಾರೆ ಮತ್ತೆ ಅದು ಪ್ರತಿಯೊಂದು ದಿವಸವೂ ಕೂಡ ಚೇಂಜ್ ಆಗುತ್ತೆ ಪ್ರತಿಯೊಂದು ದಿವಸದಲ್ಲಿಯೂ ಕೂಡ ಬೆಳಿಗ್ಗೆ ಒಂದು ವ್ಯೂಹವನ್ನು ರಚನೆ ಮಾಡಿದ್ರೆ ಮಧ್ಯಾಹ್ನ ಒಂದು ವ್ಯೂಹವನ್ನು ರಚನೆ ಮಾಡ್ತಾರೆ ಹಾಗೆ ಅದು ಚೇಂಜ್ ಆಗತ್ತೆ ವಿರುದ್ಧ ಪಕ್ಷದವರಿಗೆ ಗೊತ್ತೇ ಆಗೋದಿಲ್ಲ ಅವರು ಯಾವ ಒಂದು ಇದರಲ್ಲಿ ಆಕ್ರಮಣೆ ಮಾಡ್ತಾ ಇದ್ದಾರೆ ಅಂತಹ ಒಂದು ಸೈನ್ಯ ಅಂತಹ ಒಂದು ಸೈನ್ಯದಲ್ಲಿ ಆ ವ್ಯೂಹದ ಬಾಗಿಲುಗಳು ಅಯನೇಶು ಆ ಒಂದು ಯಾವ ಒಂದು ಬಾಗಿಲುಗಳು ಇರ್ತದೋ ಅಲ್ಲಲ್ಲಿ ದಾರಿಗಳು ಒಳಗಡೆ ಎಂಟ್ರಾಗಲಿಕ್ಕೆ ಅಲ್ಲೆಲ್ಲವೂ ಕೂಡ ಆ ಬಾಗಿಲುಗಳಲ್ಲಿ ಆ ದ್ವಾರಗಳಲ್ಲಿ ಆ ವ್ಯೂಹದ ದ್ವಾರಗಳಲ್ಲಿ ಸರ್ವೇಶು ಎಲ್ಲ ದ್ವಾರಗಳಲ್ಲೂ ಕೂಡ ಯಥಾಭಾಗ್ ಅವಸ್ಥಿತಾ ಯಾರ್ಯಾರಿಗೆ ಎಲ್ಲೆಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದೆಯೋ ಅವರವರ ಆಯಾ ದ್ವಾರದಲ್ಲೇ ನಿಂತ್ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ನೀವು ಇಂಡಿಸಿಪ್ಲಿನ್ ತಾನೆ ಅಲ್ಲಿಂದ ಇಲ್ಲಿ ಓಡೋಗೋದು ನನಗೆ ಆ ಜಾಗ ಇಷ್ಟ ನಾನು ಅಲ್ಲಿ ಹೋಗ್ತೇನೆ ನನಗೆ ಈ ಜಾಗ ಇಷ್ಟ ನಾನು ಇಲ್ಲಿ ಹೋಗ್ತೇನೆ ನೀವು ಚೇಂಜ್ ಮಾಡಿಲ್ಲ ಅವರವರಿಗೆ ಯಾವ ಯಾವ ಒಂದು ಭಾಗವನ್ನು नियमनेंत भागदल निष्मि सर्वे वीलू सैन्य हेल्ता भीष्मे बेरे यारू अल भीष्मर ने रीत अभिक्षन रक्षा रक्षा अंत अभिक्षत कड़े रक्षा ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ದೇಶಕ್ಕೂ ಒಂದೊಂದು ಗೌರವ ಸ್ಥಾನ ಇರುತ್ತೆ ಉದಾಹರಣೆಗೆ ನಮ್ಮಲ್ಲಿ ಪ್ರಧಾನಮಂತ್ರಿ ನಾವು ಯಾಕೆ ಟೆರ್ರರಿಸ್ಟ್ ಬಂದರೂ ಒಂದು ನೂರು ಜನ ಅಲ್ಪ್ರು ಕೂಡ ನಮ್ಗೆ ನಾಚಿಕೆ ಇಲ್ಲ ದುಃಖವೂ ಇಲ್ಲ ಅದೇ ಒಬ್ಬ ಪ್ರಧಾನಮಂತ್ರಿಯನ್ನು ಕೊಂದ್ರೆ ಎಷ್ಟು ನಾವು ಇದು ಮಾಡ್ತೇವೆ ನೋಡಿ ಎಷ್ಟು ಪ್ರೊಟೆಕ್ಷನು ಎಷ್ಟು ಸೆಕ್ಯೂರಿಟಿ ಯಾಕೆ ಅಂದರೆ ಆತ ನಮ್ಮ ದೇಶದ ಗೌರವ ವ್ಯಕ್ತಿ ನಮ್ಮೆಲ್ಲರ ಸಂಕೇತ ಇಡೀ ದೇಶದ ಸಂಕೇತ ಅವನನ್ನ ನಾವು ಘಾಸಿಗೊಳಿಸಿದ್ರೆ ಇಡೀ ದೇಶಕ್ಕೆ ಘಾಸಿ ಅದು ಇಡೀ ದೇಶದ ಗೌರವದ ಪ್ರಶ್ನೆ ಆ ಇಡೀ ದೇಶದ ಗೌರವ ಅಂದ್ರೆ ದೇಶವೇ ಹೋಯಿತು ಅಂತ ಅರ್ಥ ಗೌರವ ಹೋದರೆ ಇನ್ನೇನಿದೆ ಹಾಗೆ ಪ್ರತಿಯೊಂದು ಸೈನ್ಯಕ್ಕೂ ಕೂಡ ದಂಡನಾಯಕ ಇರ್ತಾನೆ ಸೇನಾಧಿಪತಿ ಆ ಸೇನಾಧಿಪತಿಯನ್ನು ಒಮ್ಮೆ ಉರುಳಿಸ್ಬಿಟ್ರೆ ಇಡೀ ಸೈನ್ಯ ದಿಕ್ಕಾಪಾಲಾಗಿ ಓಡೋಗ್ಬಿಡುತ್ತೆ ಯಾಕಂದ್ರೆ ಇಡೀ ಸೈನ್ಯವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾರು ಇರೋ ಎಲ್ರಿಗೂ ಭಯಸ್ಕೃ ಆಗುತ್ತೆ ಅದಕ್ಕೋಸ್ಕರ ಸಾಮಾನ್ಯವಾಗಿ ಯುದ್ಧದಲ್ಲಿ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಆ ಸೇನಾಧಿಪತಿ ಎಲ್ಲಿರ್ತಾನೆ ಅಂತ ಪತ್ತೆ ಹಚ್ಚಿ ಅವನನ್ನ ಸಂಹಾರ ಮಾಡುವಂತಹ ಒಂದು ಇದನ್ನೇ ಟೀಮನ್ನೇ ಬಿಟ್ಟಿರ್ತಾರೆ ಅಲ್ಲಿಗೆ ಅದಿದಾಯಿತು ಅಂತ ಹೇಳಿದ್ರೆ ಆ ಯುದ್ಧ ಮುಗಿದ ಹಾಗೆ ಧಕ್ಕ ಅವರಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇರಲಿ ಹಾಗೇ ಬಿದ್ಗೊಂಡಿರಲಿ ಭೀಷ್ಮ ಇಲ್ಲದೆ ಹೋದ್ರೆ ಹೋಯಿತು ಅಂತ ಇನ್ನೊಬ್ಬ ಅಪಾಯಿಂಟ್ ಆಗೋ ತನಕ ಅವರೆಲ್ಲರೂ ಅಸ್ತವ್ಯಸ್ತ ಓಡೋಗ್ಬಿಡ್ತಾರವರು ಸೋತ ಹಾಗೆ ಧಕ್ಕ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನಮ್ಮ ಇಡೀ ಮಹಾ ಸೈನ್ಯದ ದಂಡಾಧಿಪತಿಯಾದಂತಹ ಸೇನಾಧಿಪತಿಯಾದಂತಹ ಭೀಷ್ಮ ಪಿತಾಮಹರನ್ನೇ ಎಲ್ಲರೂ ಕೂಡ ಅತ್ಯಂತ ಮುತುವರ್ಜಿಯಿಂದ ನೀವು ರಕ್ಷಿಸಬೇಕು ಹೇಳ್ತಾನೆ ಇಷ್ಟು ಹೇಳಿದಾಗ ಭೀಷ್ಮರಿಗೆ ಓದ್ತಾಯ್ತು ಇವನ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತ ಸಂಪೂರ್ಣ ಕೆಳಗಿನ ಸ್ಥಿತಿಯಲ್ಲಿ ಇದೆ ಸೇನೋದ್ಯೋಗ ಪರ್ವದಲ್ಲಿ ಅತ್ಯಂತ ಗರ್ಜಿಸ್ತಾ ದುರ್ಯೋಧನ ನೋಡ್ತೇನೆ ಯಾವ ರೀತಿಯಲ್ಲಿ ಗೆಲ್ತಾರೆ ಅಂತ ಇಡೀ ಪ್ರತಿವಿ ನಮ್ಮ ಕಡೆ ಇದೆ ಅಂತ ಹೇಳ್ದ ಆದ್ದರಿಂದ ನಿಮಗೆ ನನ್ನ ಪ್ರತಿಭೆಯಲ್ಲಿ ಒಂದು ಸೂಜಿ ಮನೆಯಷ್ಟು ಜಾಗವೂ ಕೂಡ ಕೊಡೋದಿಲ್ಲ ಏನ್ಮಾಡ್ತೀರಾ ಮಾಡಿಕೊಳ್ಳಿ ಅಷ್ಟು ಅವನಿಗೆ ಸಪೋರ್ಟಿನ ಒಂದು ಬೆಂಬಲ ಇತ್ತು ಅಂತ ತಿಳ್ಕೊಂಡಿದ್ದ ಅವನು ಯುದ್ಧ ಇನ್ನೇನು ಶುರುವಾಗಬೇಕು ಅಂತ ಇರಬೇಕಾದ್ರೆ ಅವನ ಯಾವ ಒಂದು ಮಾನಸಿಕ ಸ್ಥಿತಿ ಇತ್ತು ಮಾನಸಿಕ ಬಲ ಮನೋಬಲ ಅದಕ್ಕೆ ಕುಗ್ಗಿಯೇ ಹೋಗಬಿಡಿ ಒಂದು ಅಧರ್ಮದ ದೆಸೆಯಿಂದ ಆ ಅಧರ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯದಲ್ಲೂ ಕೂಡ ಒಳಗಡೆ ನಿಜವಾದ ಧರ್ಮವೇ ಇರುವುದರಿಂದ ಧರ್ಮ ಯಾರು ಭಗವಂತ ಆ ಧರ್ಮ ಸ್ವರೂಪನಾದಂತಹ ಭಗವಂತನೇ ಇರುವುದರಿಂದ ಅವನಿಗೆ ಅಧರ್ಮ ಅಪಥ್ಯ ಒಳಗಡೆ ಜೀರ್ಣಿಸ್ಕೊಳ್ಲಿಕ್ಕೆ ಆಗುವುದಿಲ್ಲ ಆದ್ದರಿಂದಲೇ ಸಾಮಾನ್ಯವಾಗಿ ಅಧರ್ಮ ಮಾಡಿದಾಗ ಅದು ಸ್ಟಾಕ್ ಆಗಿ ಅವನ ಸೂಕ್ಷ್ಮ ಶರೀರವನ್ನು ಮೊದಲು ಅದು ಹಾಳು ಮಾಡುತ್ತೆ ಪರಲೋಕ ಹೀನಜನ್ಮ ಇತ್ಯಾದಿ ಅದು ಎಲ್ಲ ಆಗ್ತಾ ಇದ್ದಂಗೆ ಇನ್ನು ಸ್ಥೂಲ ಶರೀರಕ್ಕೆ ಹಿಟ್ಕೊಳುತ್ತೆ ಬೇರೆ ಬೇರೆ ರೋಗಗಳು ರುಜಿನಗಳು ಮನೋರೋಗ ಎಲ್ಲ ಶುರುವಾಗುತ್ತೆ ಹಾಗೆಯೇ ಇಲ್ಲೂ ಕೂಡ ಆ ಒಂದು ಆಗಲೆಯೆಲ್ಲ ತುಂಬಿತ್ತು ಒಳಗಡೆ ಸೂಕ್ಷ್ಮ ಶರೀರ ಈಗ ಅದು ಮನೋ ಶರೀರಕ್ಕೂ ಬಂದು ಮುಟ್ಟಿದೆ ಆ ತಾಪ ಅಧರ್ಮದ ತಾಪ ಅಷ್ಟು ಅಧರ್ಮ ಮಾಡಿದ್ದಾನೆ ಆದ್ದರಿಂದ ಈಗ ಏನು ಮಾಡೋದು ಇವನೇನೋ ಮನೋಬಲ ಇವತ್ತು ಕುಗ್ಗಿದೆ ಆದರೆ ಯುದ್ಧ ಮಾಡಬೇಕಾಗಿದೆ ನಾನು ದಂಡಾಧಿಪತಿ ಈಗ ನನ್ನ ಕರ್ತವ್ಯ ಏನು ಅಂತ ಭೀಷ್ಮಾಚಾರ್ಯ ಯೋಚನೆ ಮಾಡಿ ತಂಜನಯನ್ ಹರ್ಷಂ ಕುರುದ್ಮೌ ಪ್ರತಾಪ ಏನ್ ಮಾಡಿದಂತೆ ತಂದ್ರೆ ದುರ್ಯೋಧನ ಸ್ಯಾ ಅರ್ಥ ಅವನ ಅಂದ್ರೆ ದುರ್ಯೋಧನನ ಹರ್ಷಂ ಅಂದ್ರೆ ಹರ್ಷವನ್ನು ಸಂಜನಯನ್ ಅಂದ್ರೆ ಹುಟ್ಟಿಸುವಂತೆ ಮಾಡಲು ಕ್ಕಾಗಿ ಪಿತಾಮಹರಾದಂತಹ ಕುರುಲಕ್ಕೆ ವೃದ್ಧರಾದಂತಹ ಕುರುಕುಲದ ಭೂಷಣರಾದಂತಹ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ ಅಂತಹ ಪ್ರತಾಪಶಾಲಿಯಾದಂತಹ ಭೀಷ್ಮಾಚಾರ್ಯರು ಸಿಂಹನಾಂಹಗರ್ಜನೆಯನ್ನು ಮಾಡ್ತಾರಂತೆ सिंह गर्जन नोड़ अंत आर नूर व आ मुद अंत ना करते अंत सिंह गर्जन आड़ी सैन्यवेद नि रोमाचन उंटाय सैन्य मनुष्य धार्मिक व्यक्ति द्रोण यहुर्योधन सैन्यू कूड़ा ವ್ಯಕ್ತಿಗತವಾಗಿ ಭೀಷ್ಮಾಚಾರ್ಯರು ಭಗವಂತನ ಭತ್ತ ಪರಮಾತ್ಮನ ಭತ್ತ ಯಾವುದೋ ಒಂದು ವಸ್ತುಸ್ಥಿತಿಯಿಂದ ಸಿಕ್ಕಾಕ್ಕೊಂಡು ಇಲ್ಲಿಗೆ ದುರ್ಯೋಧನ ಪಕ್ಷವನ್ನು ವಹಿಸಿದ್ದಾರೆ ಆದರೆ ಆ ಒಂದು ವ್ಯಕ್ತಿತ್ವ ಎಂತಹ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಒಮ್ಮೆ ಸಿಂಹಗರ್ಜನೆಯನ್ನು ಮಾಡ್ತು ಅಂತ ಹೇಳಿದ ತಕ್ಷಣ ಎಲ್ಲ ಇಡೀ ಸೈನ್ಯವೇ ಎದ್ದು ನಿಂತುಕೊಳ್ತು ಅವರ ಮನೋಬಲ ಜಾಗೃತವಾಯಿತು ಆ ಸಿಂಹಗರ್ಜನೆಯನ್ನು ಮಾಡ್ತಾ ಉಚ್ಚೈಹಿ ಹೇಗೆ ಜೋರಾಗಿ ಸಿಂಹಗರ್ಜನೆಯನ್ನು ಮಾಡ್ತಾ ಹಾಗೆ ಜೋರಾಗಿ ಶಂಕಂ ದದ್ಮವ ತಮ್ಮ ಶಂಕವನ್ನು ಊದ್ತಾರಂತೆ ಜೋರಾಗಿ ಊದ್ತಾರೆ ಆ ಒಮ್ಮೆ ಅವರ ಶಂಕವನ್ನು ಊದ್ದಾಗ ಏನಾಗುತ್ತೆ ಅನ್ನೋದನ್ನ ನಮ್ಮ ಮುಂದಿನ ತರಗತಿಯಲ್ಲಿ ನೋಡೋಣ ಓಂ ಪೂರ್ಣಮದ ೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಜ್ಯೆ ಪೂರ್ಣಸ್ಯ ಪೂರ್ಣವಾಯ ಪೂರ್ಣಮೇವಶಿಷ್ಯತೆ ಶಾಂತ ತ್ಶಾ ತಿಾ ತಿಂ ತತ್ಸೀಕೃಷರ್ಪಣಮಸ್ತು ಹಿಂಚ್ಕೊಳ್ಳಿ <laughs>